ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಜನರೇ ನೀವು ನಿಮ್ಮ ಪಾಲಕ ಪ್ರಭುವನ್ನು ಭಯಪಡಿರಿ ಅವನು ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಿದನು ಅದೇ ಜೀವದಿಂದ ಅದರ ಜೋಡಿಯನ್ನು ಉಂಟು ಮತ್ತು ಅವೆರಡರಿಂದ ಅನೇಕಾನೇಕ ಸ್ತ್ರೀ ಪುರುಷರನ್ನು ಲೋಕದಲ್ಲಿ ಹಬ್ಬಿಸಿದನು ನೀವು ಯಾರ ಹೆಸರನ್ನೆತ್ತಿ ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಕೇಳುತ್ತೀರೋ ಆ ಅಲ್ಲಾಹನನ್ನು ಭಯಪಡಿರಿ ಕುಟುಂಬ ಸಂಬಂಧಗಳನ್ನು ಕೆಡಿಸಬೇಡಿರಿ ಅಲ್ಲಾಹು ನಿಮ್ಮ ಮೇಲೆ ಮೇಲ್ನೋಟವನ್ನಿರಿಸಿಕೊಂಡಿರುವನೆಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ ಅನಾಥರ ಸೊತ್ತುಗಳನ್ನು ಅವರಿಗೆ ಹಿಂದಿರುಗಿಸಿರಿ ಒಳ್ಳೆಯ ಸ್ವತ್ತಿನ ಸ್ಥಾನದಲ್ಲಿ ಕೆಟ್ಟದನ್ನು ಬದಲಿಸಬೇಡಿರಿ ಅವರ ಸ್ವತ್ತನ್ನು ನಿಮ್ಮದರೊಂದಿಗೆ ಸೇರಿಸಿ ಕಬಳಿಸಲೂ ಬೇಡಿರಿ ಇದು ಅತ್ಯಂತ ಘೋರ ಪಾತಕ ಅನಾಥರೊಂದಿಗೆ ನ್ಯಾಯವಾಗಿ ನಡೆದುಕೊಳ್ಳಲು ಸಾಧ್ಯವಾಗದೆಂಬ ಆಶಂಕೆ ನಿಮಗುಂಟಾದರೆ ಸ್ತ್ರೀಯರಲ್ಲಿ ನಿಮಗೆ ಮೆಚ್ಚಿದ ಇಬ್ಬರನ್ನೋ ಮೂವರನ್ನೋ ನಾಲ್ವರನ್ನೋ ವಿವಾಹ ಮಾಡಿಕೊಳ್ಳಿರಿ ಆದರೆ ಅವರೊಂದಿಗೆ ನ್ಯಾಯಪಾಲಿಸಲಾರಿಂಬ ಆಶಂಕೆ ನಿಮಗಿದ್ದರೆ ಒಬ್ಬ ಸ್ತ್ರೀಯನ್ನು ಮಾತ್ರ ವಿವಾಹವಾಗಿರಿ ಅಥವಾ ನಿಮ್ಮ ವಶಕ್ಕೆ ಬಂದ ಸ್ತ್ರೀಯರನ್ನು ಸ್ವೀಕರಿಸಿಕೊಳ್ಳಿರಿ ಅನ್ಯಾಯದಿಂದ ತಪ್ಪಿಸಿಕೊಳ್ಳಲು ಇದು ಹೆಚ್ಚು ಸ್ತ್ರೀಯರಿಗೆ ವಿವಾಹಧನವನ್ನು ಆತ್ಮಸಂತೋಷದಿಂದ ಕಡ್ಡಾಯವೆಂದರಿತು ಪಾವತಿ ಮಾಡಿರಿ ಅವರು ತಮ್ಮಿಷ್ಟದಿಂದ ವಿವಾಹಧನದ ಒಂದಂಶವನ್ನು ನಿಮಗೆ ಬಿಟ್ಟುಕೊಟ್ಟರೆ ನೀವು ಅದನ್ನು ಸಂತೋಷದಿಂದ ಅನುಭೋಗಿಸಿಕೊಳ್ಳಬಹುದು ಅಲ್ಲಾಹನು ನಿಮಗೆ ಜೀವನ ಸಾಧನವನ್ನಾಗಿ ನಿಶ್ಚಯಿಸಿರುವ ಸಂಪತ್ತನ್ನು ತಿಳಿಗೇಡಿಗಳ ವಶಕ್ಕೆ ಒಪ್ಪಿಸಬೇಡಿರಿ ಆದರೆ ಅವರಿಗೆ ಉಣ್ಣಲಿಕ್ಕೂ ಉಡಲಿಕ್ಕೂ ಕೊಡಿರಿ ಮತ್ತು ಅವರಿಗೆ ಸದ್ಬೋಧನೆ ಮಾಡಿರಿ ಅನಾಥರನ್ನು ಅವರು ವಿವಾಹ ಯೋಗ್ಯ ವಯಸ್ಸಿನವರಾಗುವವರೆಗೂ ಪರಿಶೀಲಿಸುತ್ತಲೇ ಇರಿ ಅನಂತರ ಅವರಲ್ಲಿ ಯೋಗ್ಯತಾರ್ಹತೆಗಳನ್ನು ಕಂಡೊಡನೆ ಅವರ ಸಂಪತ್ತನ್ನು ಅವರ ವಶಕ್ಕೊಪ್ಪಿಸಿರಿ ಅವರು ದೊಡ್ಡವರಾಗಿ ತಮ್ಮ ಹಕ್ಕನ್ನು ಕೇಳುವರೆಂದು ಹೆದರಿ ನ್ಯಾಯದ ಮೇರೆಯನ್ನೂ ಮೀರಿ ಅವರ ಸಂಪತ್ತನ್ನು ಲಗುಬಗೆಯಿಂದ ಕಬಳಿಸಬಾರದು ಅನಾಥರ ರಕ್ಷಕನು ಧನಿಕನಾಗಿದ್ದರೆ ಅವನು ಸಂಯಮದಿಂದ ವರ್ತಿಸಲಿ ಮತ್ತು ಅವನು ಬಡವನಾಗಿದ್ದರೆ ನ್ಯಾಯೋಚಿತ ರೀತಿಯಿಂದ ತಿನ್ನಲಿ ಅನಂತರ ಅವರ ಸಂಪತ್ತನ್ನು ಅವರಿಗೆ ಒಪ್ಪಿಸುವಾಗ ಜನರನ್ನು ಸಾಕ್ಷಿಯಾಗಿರಿಸಿಕೊಳ್ಳಿರಿ ಲೆಕ್ಕ ಪರಿಶೋಧನೆ ನಡೆಸಲು ಅಲ್ಲಾಹು ಸಾತಾಪಿತರೂ ಆಪ್ತ ಬಂಧುಗಳು ಬಿಟ್ಟು ಸಂಪತ್ತಿನಲ್ಲಿ ಪುರುಷರಿಗೆ ಪಾಲಿದೆ ಮಾತಾಪಿತರು ಆಪ್ತ ಬಂಧುಗಳು ಬಿಟ್ಟುಹೋದ ಸಂಪತ್ತಿನಲ್ಲಿ ಸ್ತ್ರೀಯರಿಗೂ ಪಾಲಿದೆ ಕಡಿಮೆ ಇರಲಿ ಅಥವಾ ಹೆಚ್ಚಿರಲಿ ಈ ಪಾಲು ಅಲ್ಲಾಹನ ಕಡೆಯಿಂದ ನಿಶ್ಚಿತವಾಗಿದೆ ಪಾಲಾಗುವ ಸಂದರ್ಭದಲ್ಲಿ ಹಕ್ಕುದಾರರಲ್ಲದ ಸಂಬಂಧಿಕರು ಅನಾಥರು ಮತ್ತು ನಿರ್ಗತಿಕರು ಬಂದರೆ ಅವರಿಗೂ ಏನಾದರೂ ಕೊಡಿರಿ ಅವರೊಡನೆ ಸೌಜನ್ಯದ ಮಾತುಗಳನ್ನಾಡಿರಿ ತಾವು ಸ್ವತಃ ಅಸಹಾಯಕ ಮಕ್ಕಳನ್ನು ಬಿಟ್ಟು ಮರಣ ಹೊಂದುತ್ತಿದ್ದರೆ ಆಗ ತಮ್ಮ ಮಕ್ಕಳ ಬಗೆಗೆ ತಮಗೆಷ್ಟು ಕಾಳಜಿಯುಂಟಾಗುತ್ತಿತ್ತೆಂಬುದನ್ನು ಎಣಿಸಿಕೊಂಡು ಜನರು ಭಯಪಡಬೇಕು ಆದುದರಿಂದ ಅವರು ಅಲ್ಲಾಹನನ್ನು ಭಯಪಟ್ಟು ಸರಿಯಾದ ಮಾತನ್ನೇ ಆಡಲಿ ಅನಾಥರ ಸ್ವತ್ತನ್ನು ಅಕ್ರಮವಾಗಿ ಕಬಳಿಸುವವರು ವಾಸ್ತವದಲ್ಲಿ ತಮ್ಮ ಹೊಟ್ಟೆಯನ್ನು ನರಕಾಜ್ಞೆಯಿಂದ ತುಂಬುತ್ತಾರೆ ಮತ್ತು ನಿಶ್ಚಯವಾಗಿಯೂ ಅವರು ಜ್ವಲಿಸುವ ನರಕಾಜ್ಞೆಯಲ್ಲಿ ತಳ್ಳಲ್ಪಡುವರು ಅಲ್ಲಾಹನು ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಹೀಗೆ ಆದೇಶವನ್ನೀಯುತ್ತಾನೆ ಪುರುಷನಿಗೆ ಇಬ್ಬರು ಸ್ತ್ರೀಯರಿಗೆ ಸಮಾನವಾದ ಪಾಲಿದೆ ಮೃತನ ಉತ್ತರಾಧಿಕಾರಿಗಳಾಗಿ ಇಬ್ಬರಿಗಿಂತ ಹೆಚ್ಚು ಪುತ್ರಿಯರಿದ್ದರೆ ಅವರಿಗೆ ಉತ್ತರಾಧಿಕಾರದ ಸ್ವತ್ತಿನಿಂದ ಮೂರನೆಯ ಎರಡಂಶ ಕೊಡಲಾಗುವುದು ಮತ್ತು ಒಬ್ಬಳೇ ಮಗಳಿದ್ದರೆ ಅವಳಿಗೆ ಅರ್ಧಾಂಶ ಮೃತನು ಮಕ್ಕಳಿದ್ದವನಾಗಿದ್ದರೆ ಮಾತಾಪಿತರಲ್ಲಿ ಪ್ರತಿಯೊಬ್ಬರಿಗೂ ಸ್ವತ್ತಿನ ಆರನೆಯ ಒಂದಂಶ ಸಿಗಬೇಕು ಅವನು ಮಕ್ಕಳಿಲ್ಲದವನಾಗಿದ್ದು ಮಾತಾಪಿತರೆ ಅವನ ವಾರೀಸುದಾರರಾಗಿರುವಾಗ ತಾಯಿಗೆ ಮೂರನೆಯ ಒಂದಂಶ ಕೊಡಬೇಕು ಮೃತನಿಗೆ ಸಹೋದರ ಸಹೋದರಿಯರೂ ಇದ್ದರೆ ತಾಯಿಯು ಆರನೆಯ ಒಂದಂಶಕ್ಕೆ ಹಕ್ಕುದಾರಲಾಗುವಳು ಮೃತನು ಮಾಡಿದ ಉಯಿಲನ್ನು ಪೂರ್ತಿಗೊಳಿಸಿದ ಮತ್ತು ಅವನ ಮೇಲಿರುವ ಸಾಲಗಳ ಸಂದಾಯ ಆದ ಅನಂತರವೇ ಈ ಪಾಲುಗಳನ್ನು ಹಂಚಲಾಗುವುದು ನಿಮ್ಮ ಮಾತಾಪಿತರ ಮತ್ತು ಮಕ್ಕಳ ಪೈಕಿ ನಿಮಗೆ ಪ್ರಯೋಜನದ ದೃಷ್ಟಿಯಿಂದ ಯಾರು ಸಮೀಪದವರೆಂಬುದು ನಿಮಗೆ ತಿಳಿಯದು ಅಲ್ಲಾಹನು ನಿಶ್ಚಯಿಸಿದ ಪಾಲುಗಳಿವು ನಿಶ್ಚಯವಾಗಿಯೂ ಅಲ್ಲಾಹು ಸಕಲವನ್ನು ಬಲ್ಲವನೂ ಮಹಾಯುಕ್ತಿಪೂರ್ಣನೂ ಆಗಿರುತ್ತಾನೆ ನಿಮ್ಮ ಪತ್ನಿಯರು ಮಕ್ಕಳಿಲ್ಲದವರಾಗಿದ್ದರೆ ಅವರು ಬಿಟ್ಟು ಅರ್ಧಾಂಶ ನಿಮಗೆ ಸಿಗುವುದು ಮಕ್ಕಳಿದ್ದರೆ ಅವರು ಮಾಡಿದ್ದ ಉಯಿಲನ್ನು ಈಡೇರಿಸಿದ ಮತ್ತು ಸಾಲಗಳನ್ನು ಪಾವತಿ ಮಾಡಿದ ಬಳಿಕ ಉಳಿಯುವ ಸೊತ್ತಿನ ನಾಲ್ಕನೆಯ ಒಂದಂಶ ನಿಮ್ಮದು ನೀವು ಮಕ್ಕಳಿಲ್ಲದವರಾಗಿದ್ದರೆ ನೀವು ಬಿಟ್ಟು ಸೊತ್ತಿನ ಕಾಲಂಶಕ್ಕೆ ಅವರು ಹಕ್ಕುದಾರರಾಗುವರು ಮಕ್ಕಳಿದ್ದರೆ ನೀವು ಮಾಡಿದ್ದ ಉಯಿಲು ಮತ್ತು ಸಾಲಗಳ ಪಾವತಿಯಾದ ಬಳಿಕ ಉಳಿಯುವ ಸೊತ್ತಿನ ಎಂಟನೆಯ ಒಂದಂಶ ಅವರದಾಗುವುದು ವಾರೀಸುದಾರರೊಳಗೆ ಪಾಲಾಗತಕ್ಕ ಸೊತ್ತನ್ನು ಬಿಟ್ಟು ಹೋದ ಪುರುಷನಾಗಲಿ ಮಕ್ಕಳಿಲ್ಲದವರಾಗಿದ್ದು ಅವರ ಮಾತಾಪಿತರು ಜೀವಂತರಾಗಿಲ್ಲದಿದ್ದು ಅವರಿಗೆ ಒಬ್ಬ ಸಹೋದರ ಅಥವಾ ಒಬ್ಬ ಸಹೋದರಿ ಇದ್ದರೆ ಅವರಲ್ಲಿ ಪ್ರತಿಯೊಬ್ಬರಿಗೆ ಆರನೆಯ ಒಂದಂಶ ಸಿಗುವುದು ಮತ್ತು ಸಹೋದರ ಸಹೋದರಿಯರು ಒಬ್ಬರಿಗಿಂತ ಅಧಿಕ ಸಂಖ್ಯೆಯಲ್ಲಿದ್ದರೆ ಮೃತರು ಮಾಡಿದ್ದ ಹಾನಿಕಾರಕವಲ್ಲದ ಉಯ್ಲನ್ನು ಈಡೇರಿಸಿದ ಮತ್ತು ಸಾಲಗಳನ್ನು ಪಾವತಿ ಮಾಡಿದ ಬಳಿಕ ಉಳಿಯುವ ಒಟ್ಟು ಸೊತ್ತಿನ ಮೂರನೆಯ ಒಂದಂಶದಲ್ಲಿ ಅವರೆಲ್ಲರೂ ಭಾಗಿಗಳಾಗುವರು ಇವು ಅಲ್ಲಾಹನ ಅಪ್ಪಣೆಗಳು ಮತ್ತು ಅಲ್ಲಾಹು ಸರ್ವಜ್ಞನೂ ಸಹನಶೀಲನೂ ಆಗಿರುತ್ತಾನೆ ಇವು ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳು ಅಲ್ಲಾಹನ ಮತ್ತು ಅವನ ಸಂದೇಶವಾಹಕನ ಅನುಸರಣೆ ಮಾಡುವವನಿಗೆ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಅಲ್ಲಾಹು ಪ್ರವೇಶ ಕೊಡುವನು ಅವನು ಆ ಸ್ವರ್ಗೋದ್ಯಾನಗಳಲ್ಲಿ ಸದಾ ವಾಸಿಸುತ್ತಿರುವನು ಮತ್ತು ಇದೇ ಅಮೋಘ ವಿಜಯವಾಗಿದೆ ಅಲ್ಲಾಹನ ಹಾಗೂ ಅವನ ಸಂದೇಶವಾಹಕನ ಆಜ್ಞೋಲ್ಲಂಘನೆ ಮಾಡುವವನನ್ನು ಮತ್ತು ಅವನು ನಿರ್ಣಯಿಸಿಕೊಟ್ಟ ಮೇರೆಗಳನ್ನು ಮೀರುವವನನ್ನು ಅಲ್ಲಾಹು ನರಕಾಗ್ನಿಗೆ ತಳ್ಳುವನು ಅದರಲ್ಲಿ ಅವನು ಸದಾಕಾಲವಿರುವನು ಮತ್ತು ಅವನಿಗೆ ನಿಂದನಾತ್ಮಕ ಶಿಕ್ಷೆಯಿದೆ ನಿಮ್ಮ ಸ್ತ್ರೀಯರಲ್ಲಿ ಯಾರಾದರೂ ವ್ಯಭಿಚಾರ ಎಸಗಿದರೆ ಅವರ ಬಗ್ಗೆ ನಿಮ್ಮಲ್ಲಿನ ನಾಲ್ವರ ಸಾಕ್ಷ್ಯ ಪಡೆಯಿರಿ ನಾಲ್ವರು ಸಾಕ್ಷ್ಯ ಕೊಟ್ಟರೆ ಆ ಸ್ತ್ರೀಯರನ್ನು ಅವರ ಜೀವನ ಅಥವಾ ಅಲ್ಲಾಹು ಅವರಿಗೆ ಬೇರಾವುದಾದರೂ ದಾರಿ ತೆರೆಯುವ ತನಕ ಗೃಹ ನಿಮ್ಮ ಪೈಕಿ ಈ ಪಾಪಕಾರ್ಯವೆಸಗುವ ಈರುವರಿಗೂ ವೇದನೆ ಕೊಡಿರಿ ಅವರು ಪಶ್ಚಾತ್ತಾಪ ತಮ್ಮನ್ನು ಸುಧಾರಿಸಿಕೊಂಡರೆ ಅವರನ್ನು ಬಿಟ್ಟುಬಿಡಿರಿ ಬಿಡಿರಿ ಅಲ್ಲಾಹು ಪಶ್ಚಾತ್ತಾಪವನ್ನು ಬಹಳವಾಗಿ ಸ್ವೀಕರಿಸುವವನು ಕರುಣಾನಿಧಿಯೂ ಆಗಿರುತ್ತಾನೆ ಅವಿವೇಕದಿಂದ ಕೆಟ್ಟ ಕಾರ್ಯವೇನಾದರೂ ಎಸಗಿ ಅನಂತರ ಶೀಘ್ರವೇ ಪಶ್ಚಾತ್ತಾಪ ಮರಳುವವರ ಪಶ್ಚಾತ್ತಾಪವನ್ನು ಮಾತ್ರ ಅಲ್ಲಾಹನಿಂದ ಸ್ವೀಕರಿಸಲ್ಪಡುವುದೆಂಬುದನ್ನು ತಿಳಿದಿರಬೇಕು ಅಲ್ಲಾಹನು ಇಂತಹವರ ಮೇಲೆ ಪುನಃ ತನ್ನ ಕೃಪಾಕಟಾಕ್ಷ ಬೀರುತ್ತಾನೆ ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ ಆದರೆ ಪಾಪ ಕಾರ್ಯಗಳನ್ನು ಮಾಡುತ್ತಲೇ ಇದ್ದು ಕೊನೆಗೆ ಮರಣವು ಆಸನ್ನವಾದಾಗ ಈಗ ನಾನು ಪಶ್ಚಾತ್ತಾಪ ಪಟ್ಟೆ ಎನ್ನುವವನಿಗೆ ಪಶ್ಚಾತ್ತಾಪ ಇಲ್ಲ ಅದೇ ರೀತಿಯಲ್ಲಿ ಕೊನೆಯುಸಿರಿನ ತನಕವೂ ಸತ್ಯ ನಿಷೇಧಿಯಾಗಿರುವವರಿಗೂ ಪಶ್ಚಾತ್ತಾಪ ಇಲ್ಲ ಇಂತಹವರಿಗೆ ನಾವು ವೇದನಾಯುಕ್ತ ಶಿಕ್ಷೆಯನ್ನು ಸಿದ್ಧಗೊಳಿಸಿಟ್ಟಿರುವೆವು ಓ ಸತ್ಯವಿಶ್ವಾಸಿಗಳೇ ನೀವು ಬಲಾತ್ಕಾರವಾಗಿ ಸ್ತ್ರೀಯರ ವಾರೀಸುದಾರರಾಗುವುದು ನಿಮಗೆ ಧರ್ಮಬದ್ಧವಲ್ಲ ಅವರನ್ನು ಸತಾಯಿಸಿ ನೀವು ಅವರಿಗೆ ಕೊಟ್ಟಿದ್ದ ವಿವಾಹಧನದ ಒಂದಂಶವನ್ನು ದಕ್ಕಿಸಿಕೊಳ್ಳಲು ಪ್ರಯತ್ನಿಸುವುದು ನಿಮಗೆ ಧರ್ಮಬದ್ಧವಲ್ಲ ಆದರೆ ಅವರು ಪ್ರತ್ಯಕ್ಷ ನೀಚ ಕಾರ್ಯವೆಸಗಿದಾಗ ಅದರ ಹಕ್ಕು ನಿಮಗೆ ಇದ್ದೇ ಇದೆ ನೀವು ಅವರೊಂದಿಗೆ ಉತ್ತಮ ರೀತಿಯಿಂದ ಜೀವನ ನಡೆಸಿರಿ ಅವರು ನಿಮಗೆ ಅಪ್ರಿಯರಾಗಿದ್ದರೆ ಒಂದು ವಸ್ತುವು ನಿಮಗೆ ಅಪ್ರಿಯವಾಗಿದ್ದರೂ ಅಲ್ಲಾಹು ಅದರಲ್ಲಿ ಅತಿ ಹೆಚ್ಚು ಒಳಿತನ್ನು ಇರಿಸಿರಲೂಬಹುದು ಮತ್ತು ನೀವು ಓರ್ವ ಪತ್ನಿಯ ಸ್ಥಾನದಲ್ಲಿ ಇನ್ನೋರ್ವ ಪತ್ನಿಯನ್ನು ತರುವ ನಿರ್ಧಾರವನ್ನೇ ಮಾಡಿಕೊಂಡರೆ ನಿಮ್ಮ ಮೊದಲ ಪತ್ನಿಗೆ ಸಂಪತ್ತಿನ ರಾಶಿಯನ್ನೇ ಕೊಟ್ಟಿದ್ದರು ಅದರಿಂದ ಲೇಷ ಮಾತ್ರವನ್ನು ಹಿಂದೆಕ್ಕೆ ಪಡೆಯಬಾರದು ನೀವು ಸುಳ್ಳಾರೋಪ ಹೊರಿಸಿ ಮತ್ತು ಪ್ರತ್ಯಕ್ಷ ಅತಿರೇಕವೆಸಗಿ ಅದನ್ನು ಹಿಂದೆಕ್ಕೆ ಪಡೆಯುವಿರ ನೀವು ಪರಸ್ಪರ ರಸಾನಂದವನ್ನು ಸವಿದ ಬಳಿಕ ಹಾಗೂ ಅವರು ನಿಮ್ಮಿಂದ ಒಂದು ಪ್ರಬಲ ಪಡೆದುಕೊಂಡ ಬಳಿಕ ನೀವು ಅದನ್ನು ಹಿಂದೆಕ್ಕೆ ಪಡೆಯುವುದಾದರೂ ಹೇಗೆ ನಿಮ್ಮ ಪಿತರು ವಿವಾಹ ಮಾಡಿಕೊಂಡಿದ್ದ ಸ್ತ್ರೀಯರನ್ನು ನೀವು ಎಂದೆಂದಿಗೂ ವಿವಾಹವಾಗಬೇಡಿರಿ ಆದರೆ ಹಿಂದೆ ಆದುದು ಆಗಿಹೋಯಿತು ವಾಸ್ತವದಲ್ಲಿ ಇದೊಂದು ಅಶ್ಲೀಲ ಕಾರ್ಯ ಅಪ್ರಿಯ ಕಾರ್ಯ ಮತ್ತು ದುಷ್ಟ ಸಂಪ್ರದಾಯವಾಗಿದೆ ನಿಮಗೆ ಈ ಸ್ತ್ರೀಯರು ವಿವಾಹಕ್ಕೆ ಅನಿಸಿದ್ದರು ನಿಮ್ಮ ಮಾತೆಯರು ಪುತ್ರಿಯರು ಸಹೋದರಿಯರು ಸೋದರತ್ತೆಯರು ತಾಯಿಯ ಸೋದರಿಯರು ಸೋದರಪುತ್ರಿಯರು ಸೋದರಿ ನಿಮಗೆ ಮೊಲೆ ಸಾಕು ಸಾಕುತಾಯಂದಿರು ನಿಮ್ಮೊಂದಿಗೆ ಸ್ತನಪಾನ ಸಂಬಂಧವಿರುವ ಸೋದರಿಯರು ನಿಮ್ಮ ಪತ್ನಿಯರ ತಾಯಂದಿರು ನಿಮ್ಮ ಮಡಿಲಲ್ಲಿ ಪೋಷಣೆ ಪಡೆದಿರುವ ನಿಮ್ಮ ಪತ್ನಿಯ ಪುತ್ರಿಯರು ಯಾವ ಪತ್ನಿಯರೊಂದಿಗೆ ನೀವು ಸಂಭೋಗ ಮಾಡಿರುವಿರೋ ಅವರ ಪುತ್ರಿಯರು ಆದರೆ ಬರೇ ನಿಕಾಹ್ ಆಗಿದ್ದು ನೀವು ಸಂಭೋಗ ಮಾಡಿರದಿದ್ದರೆ ಅವರನ್ನು ಬಿಟ್ಟು ಅವರ ಪುತ್ರಿಯರನ್ನು ವಿವಾಹ ಮಾಡಿಕೊಳ್ಳುವುದರಲ್ಲಿ ದೋಷವಿಲ್ಲ ನಿಮ್ಮ ಸ್ವಂತ ಪುತ್ರರ ಪತ್ನಿಯರು ನಿಮಗೆ ನಿಷಿದ್ಧ ಒಂದು ವಿವಾಹ ಬಂಧನದಲ್ಲಿ ಇಬ್ಬರು ಸಹೋದರಿಯರನ್ನಿರಿಸಿಕೊಳ್ಳುವುದು ನಿಷಿದ್ಧವಾಗಿದೆ ಆದರೆ ಹಿಂದೆ ಆದುದು ಆಗಿಹೋಯಿತು ನಿಶ್ಚಯವಾಗಿಯೂ ಅಲ್ಲಾಹು ಕ್ಷಮಿಸುವವನೂ ಕೃಪೆ ತೋರುವವನೂ ಆಗಿರುತ್ತಾನೆ ಇತರರ ವಿವಾಹ ಬಂಧನದಲ್ಲಿರುವ ಸ್ತ್ರೀಯರು ನಿಮಗೆ ನಿಷಿದ್ಧರಾಗಿದ್ದಾರೆ ಆದರೆ ಯುದ್ಧದಲ್ಲಿ ನಿಮ್ಮ ವಶಕ್ಕೆ ಬಂದ ಸ್ತ್ರೀಯರು ಇದಕ್ಕೆ ಹೊರತಾಗಿರುತ್ತಾರೆ ಇದು ನಿಮ್ಮ ಮೇಲೆ ಅಲ್ಲಾಹು ನಿರ್ಬಂಧಗೊಳಿಸಿರುವ ಕಾನೂನು ಇವರ ಹೊರತಾಗಿರುವ ಸ್ತ್ರೀಯರನ್ನು ನೀವು ನಿಮ್ಮ ಸಂಪತ್ತಿನ ಮೂಲಕ ಗಳಿಸುವುದನ್ನು ಧರ್ಮಬದ್ಧಗೊಳಿಸಲಾಗಿದೆ ಆದರೆ ಅವರನ್ನು ವಿವಾಹ ಬಂಧನದಲ್ಲಿಡಬೇಕು ಸ್ವಚ್ಛಂದ ಲೈಂಗಿಕತೆ ಸಲ್ಲದು ಇನ್ನು ನೀವು ಅವರೊಂದಿಗೆ ದಾಂಪತ್ಯ ಜೀವನದ ಸವಿಯನ್ನುಣ್ಣುವುದರ ಪ್ರತಿಫಲವಾಗಿ ಅವರ ವಿವಾಹಧನವನ್ನು ಕಡ್ಡಾಯವಾಗಿ ಅವರಿಗೆ ಕೊಡಿರಿ ಆದರೆ ವಿವಾಹಧನ ನಿಶ್ಚಯಿಸಿಕೊಂಡ ನಂತರ ಪರಸ್ಪರ ಒಮ್ಮತದ ಒಪ್ಪಂದವೇನಾದರೂ ಆಗಿದ್ದರೆ ಅದರಲ್ಲೇನೂ ದೋಷವಿಲ್ಲ ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಜ್ಞನು ಮಹಾಧೀಮಂತನೂ ಆಗಿರುತ್ತಾನೆ ನಿಮ್ಮಲ್ಲಾರಾದರೂ ಕುಲೀನ ಮುಸ್ಲಿಂ ಸ್ತ್ರೀಯರೊಂದಿಗೆ ವಿವಾಹ ಮಾಡಿಕೊಳ್ಳುವಷ್ಟು ಸ್ಥಿತಿವಂತನಾಗಿರದಿದ್ದರೆ ನಿಮ್ಮ ಸ್ವಾಧೀನದಲ್ಲಿರುವ ವಿಶ್ವಾಸಿನಿಯರಾದ ದಾಸಿಯರ ಪೈಕಿ ಯಾರೊಂದಿಗಾದರೂ ವಿವಾಹ ಮಾಡಿಕೊಳ್ಳಲಿ ಅಲ್ಲಾಹು ನಿಮ್ಮ ವಿಶ್ವಾಸಗಳನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ ನೀವೆಲ್ಲರೂ ಒಂದೇ ವರ್ಗಕ್ಕೆ ಸೇರಿದವರು ಆದುದರಿಂದ ನೀವು ಅವರ ಪೋಷಕರ ಅನುಮತಿಯಿಂದ ಅವರೊಂದಿಗೆ ವಿವಾಹ ಮಾಡಿಕೊಳ್ಳಿರಿ ಮತ್ತು ಅವರು ವಿವಾಹ ಬಂಧನದಲ್ಲಿ ಸುರಕ್ಷಿತೆಯಾಗಿರುವಂತೆಯೂ ಮುಕ್ತ ಲೈಂಗಿಕ ಸಂಬಂಧ ಹೊಂದಿರದಂತೆಯೂ ರಹಸ್ಯ ಕಾಮುಕರನ್ನು ಅರಸದಂತೆಯೂ ಉತ್ತಮ ರೀತಿಯಲ್ಲಿ ಅವರ ವಿವಾಹ ಅವರಿಗೆ ಸಲ್ಲಿಸಿರಿ ಅವರು ವಿವಾಹ ಬಂಧನದಲ್ಲಿ ಸುರಕ್ಷಿತರಾದ ಬಳಿಕ ವ್ಯಭಿಚಾರಕ್ಕಿಳಿದರೆ ಅವರಿಗೆ ಕುಲೀನ ಸ್ತ್ರೀಯರಿಗೆ ನಿಶ್ಚಯಿಸಲ್ಪಟ್ಟಿರುವ ಶಿಕ್ಷೆಯ ಅರ್ಧಾಂಶ ಶಿಕ್ಷೆಯ ವಿಧಿಯಿದೆ ನಿಮ್ಮ ಪೈಕಿ ವಿವಾಹವಾಗದಿರುವ ಕಾರಣ ಸಂಯಮ ಮುರಿದು ಹೋಗಬಹುದೆಂಬ ಆತಂಕವಿರುವವರಿಗಾಗಿ ಈ ಸೌಲಭ್ಯವನ್ನು ಒದಗಿಸಲಾಗಿದೆ ಆದರೆ ನೀವು ತಾಳ್ಮೆ ವಹಿಸಿದರೆ ಇದು ನಿಮಗೆ ಇನ್ನಷ್ಟು ಉತ್ತಮ ಅಲ್ಲಾಹು ಕ್ಷಮಿಸುವಾತನು ಕರುಣಾನಿಧಿಯೂ ಆಗಿರುತ್ತಾನೆ ಅಲ್ಲಾಹು ನಿಮಗಿಂತ ಮುಂಚೆ ಗತಿಸಿ ಸಜ್ಜನರು ಅನುಸರಿಸುತ್ತಿದ್ದ ವಿಧಾನಗಳನ್ನು ನಿಮಗೆ ತೋರಿಸಿಕೊಡಲಿಕ್ಕೂ ಅವುಗಳಂತೆ ನಿಮ್ಮನ್ನು ನಡೆಸಲಿಕ್ಕೂ ಇಚ್ಛಿಸುತ್ತಾನೆ ಅವನು ತನ್ನ ಕೃಪೆಯೊಂದಿಗೆ ನಿಮ್ಮ ಕಡೆಗೆ ಲಕ್ಷ್ಯವಿಡಲು ಉದ್ದೇಶಿಸುತ್ತಾನೆ ಅಲ್ಲಾಹು ಸರ್ವಜ್ಞನೂ ಮಹಾಧೀಮಂತನೂ ಆಗಿರುತ್ತಾನೆ ಅಲ್ಲಾಹನಂತೂ ತನ್ನ ಕೃಪೆಯೊಂದಿಗೆ ನಿಮ್ಮ ಕಡೆಗೆ ಲಕ್ಷ್ಯವಿಡಲು ಬಯಸುತ್ತಾನೆ ಆದರೆ ತನ್ನ ದೇಹೆಚ್ಚೆಗಳನ್ನನುಸರಿಸುವವರು ನೀವು ಸನ್ಮಾರ್ಗವನ್ನು ಬಿಟ್ಟು ಬಹುದೂರ ತೊಲಗಬೇಕೆಂದು ಇಚ್ಛಿಸುತ್ತಾರೆ ಅಲ್ಲಾಹು ನಿಮ್ಮ ಮೇಲಿನ ಬಾಧ್ಯತೆಗಳನ್ನು ಹಗುರಗೊಳಿಸಬೇಕೆಂದು ಇಚ್ಛಿಸುತ್ತಾನೆ ಏಕೆಂದರೆ ಮನುಷ್ಯನು ದುರ್ಬಲನಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ ಓ ಸತ್ಯವಿಶ್ವಾಸಿಗಳೇ ನೀವು ಪರಸ್ಪರರ ಸಂಪತ್ತನ್ನು ಅನುಚಿತ ರೀತಿಯಿಂದ ಕಬಳಿಸಬೇಡಿರಿ ಲೇವಾದೇವಿಗಳು ಪರಸ್ಪರ ಒಪ್ಪಿಗೆಯಿಂದಾಗಬೇಕು ನಿಮ್ಮನ್ನು ನೀವೇ ವಧಿಸಿಕೊಳ್ಳಬೇಡಿರಿ ಅಲ್ಲಾಹು ನಿಮ್ಮ ಮೇಲೆ ಕೃಪೆಯುಳ್ಳವನೆಂಬುದನ್ನು ಖಾತ್ರಿಯಾಗಿ ನಂಬಿರಿ ಯಾರಾದರೂ ಅಕ್ರಮ ಅತಿರೇಕಗಳೊಂದಿಗೆ ಹಾಗೆ ಮಾಡಿದರೆ ಅವನನ್ನು ನಾವು ಖಂಡಿತವಾಗಿಯೂ ನರಕಾಗ್ನಿಯಲ್ಲಿ ತಳ್ಳಿಬಿಡುವೆವು ಇದು ಅಲ್ಲಾಹನಿಗೆ ಕಷ್ಟಸಾಧ್ಯವಾದುದಲ್ಲ ನಿಮಗೆ ಪ್ರತಿಬಂಧಗೊಳಿಸಲಾಗುತ್ತಿರುವ ಆ ಘೋರ ಪಾಪಗಳನ್ನು ನೀವು ವರ್ಜಿಸುತ್ತಲಿದ್ದರೆ ನಿಮ್ಮ ಚಿಕ್ಕಪುಟ್ಟ ಅಪರಾಧಗಳನ್ನು ನಾವು ನಿಮ್ಮ ಲೆಕ್ಕಪತ್ರದಿಂದ ನೀಗಿಸಿಬಿಡುವೆವು ಮತ್ತು ನಿಮ್ಮನ್ನು ಗೌರವಪೂರ್ಣ ಸ್ಥಾನದೊಳಗೆ ಸೇರಿಸುವೆವು ಅಲ್ಲಾಹನು ನಿಮ್ಮಲ್ಲಿ ಕೆಲವರಿಗೆ ಇನ್ನು ಕೆಲವರಿಗಿಂತ ಅಧಿಕವಾಗಿ ನೀಡಿದ್ದರೆ ಅದಕ್ಕಾಗಿ ಆಶೆಪಡಬೇಡಿರಿ ಪುರುಷರು ಗಳಿಸಿದುದಕ್ಕನುಸಾರವಾದ ಪಾಲು ಅವರಿಗಿದೆ ಸ್ತ್ರೀಯರು ಗಳಿಸಿದುದಕ್ಕನುಸಾರವಾದ ಪಾಲು ಅವರಿಗಿದೆ ಅಲ್ಲಾಹನೊಡನೆ ಅವನ ಅನುಗ್ರಹವನ್ನು ಯಾಚಿಸುತ್ತಲಿರಿ ನಿಶ್ಚಯವಾಗಿಯೂ ಅಲ್ಲಾಹು ಎಲ್ಲ ಸಂಗತಿಗಳ ಅರಿವುಳ್ಳವನಾಗಿರುತ್ತಾನೆ ಮಾತಾಪಿತರು ಸಮೀಪದ ಬಂಧುಗಳು ಬಿಟ್ಟಗಲಿದ ಪ್ರತಿಯೊಂದು ವಸ್ತುವಿಗೂ ವಾರಿಸು ಹಕ್ಕುದಾರರನ್ನು ನಾವು ನಿಶ್ಚಯಿಸಿರುತ್ತೇವೆ ಇನ್ನು ನೀವು ವಚನ ಕೊಟ್ಟವರಿದ್ದರೆ ಅವರ ಪಾಲನ್ನು ಅವರಿಗೆ ಕೊಡಿರಿ ನಿಶ್ಚಯವಾಗಿಯೂ ಅಲ್ಲಾಹು ಸಕಲ ವಸ್ತುಗಳ ಬಗ್ಗೆ ಸಾಕ್ಷಿಯಾಗಿರುತ್ತಾನೆ ಪುರುಷರು ಸ್ತ್ರೀಯರ ಮೇಲೆ ಮೇಲ್ವಿಚಾರಕರಾಗಿರುತ್ತಾರೆ ಇದು ಅಲ್ಲಾಹನು ಕೆಲವರಿಗೆ ಕೆಲವರ ಮೇಲೆ ಶ್ರೇಷ್ಠತೆ ಪ್ರದಾನ ಮಾಡಿದುದರಿಂದ ಮತ್ತು ಪುರುಷರು ತಮ್ಮ ಸಂಪತ್ತನ್ನು ಖರ್ಚು ಮಾಡುವುದರಿಂದ ಸುಶೀಲೆಯರಾದ ಸ್ತ್ರೀಯರು ಅನುಸರಣಶೀಲರಾಗಿರುತ್ತಾರೆ ಮತ್ತು ಅವರು ಪುರುಷರ ಅನುಪಸ್ಥಿತಿಯಲ್ಲಿ ಅಲ್ಲಾಹನ ರಕ್ಷಣೆಯಲ್ಲಿ ಅವರ ಹಕ್ಕು ಬಾಧ್ಯತೆಗಳ ರಕ್ಷಣೆ ಮಾಡುತ್ತಾರೆ ನಿಮ್ಮ ಸ್ತ್ರೀಯರಿಂದ ಆಜ್ಞೋಲ್ಲಂಘನೆಯ ಆಶಂಕೆ ನಿಮಗಿದ್ದರೆ ಅವರಿಗೆ ನೀವು ಉಪದೇಶ ನೀಡಿರಿ ಮಲಗುವಲ್ಲಿಂದ ಅವರಿಂದ ದೂರವಿರಿ ಮತ್ತು ಅವರಿಗೆ ಹೊಡೆಯಿರಿ ಅನಂತರ ಅವರು ನಿಮಗೆ ವಿಧೇಯರಾಗಿ ನಡೆದರೆ ಅವರ ಮೇಲೆ ಕೈಯೆತ್ತಲು ಬೇಕು ಬೇಕೆಂದೇ ನೆವನ ಹುಡುಕಬೇಡಿರಿ ನಿಶ್ಚಯವಾಗಿಯೂ ಅಲ್ಲಾಹು ಅತ್ಯುನ್ನತನೂ ಮಹಾನನೂ ಆಗಿರುತ್ತಾನೆ ಪತಿಪತ್ನಿಯರ ಸಂಬಂಧ ಕೆಡುವುದೆಂಬುದು ನಿಮಗೆ ಆತಂಕವಾದಾಗ ಒಬ್ಬ ಮಧ್ಯಸ್ಥನನ್ನು ಪುರುಷನ ಕಡೆಯವರಿಂದಲೂ ಒಬ್ಬನನ್ನು ಸ್ತ್ರೀಯ ಕಡೆಯವರಿಂದಲೂ ನಿಯುಕ್ತಗೊಳಿಸಿರಿ ಅವರಿಬ್ಬರು ಸುಧಾರಿಸಲು ಬಯಸಿದರೆ ಅಲ್ಲಾಹು ಅವರ ನಡುವೆ ಸಾಮರಸ್ಯದ ಹಾದಿಯನ್ನು ತೆರೆಯುವನು ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ ನೀವೆಲ್ಲರೂ ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ ಅವನೊಂದಿಗೆ ಯಾರನ್ನೂ ಸಹಭಾಗಿಯನ್ನಾಗಿ ಮಾಡಬೇಡಿರಿ ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸಿರಿ ಸಂಬಂಧಿಕರೊಂದಿಗೂ ಅನಾಥರೊಂದಿಗೂ ನಿರ್ಗತಿಕರೊಂದಿಗೂ ಆಪ್ತರಾದ ನೆರೆಹೊರೆಯವರೊಂದಿಗೂ ಅಪರಿಚಿತ ನೆರೆಹೊರೆಯವರೊಂದಿಗೂ ಅನುಚರರೊಂದಿಗೂ ಪ್ರಯಾಣಿಕರೊಂದಿಗೂ ನಿಮ್ಮ ಅಧೀನದಲ್ಲಿರುವ ದಾಸದಾಸಿಯರೊಂದಿಗೂ ಉತ್ತಮ ರೀತಿಯಿಂದ ವರ್ತಿಸಿರಿ ದುರಹಂಕಾರ ಹೊಂದಿರುವ ಗರ್ವಿಷ್ಠನನ್ನು ಆತ್ಮಸ್ತುತಿಗೈಯುವವನನ್ನೂ ಅಲ್ಲಾಹು ಮೆಚ್ಚುವುದಿಲ್ಲ ಸ್ವತಃ ಜಿಪುಣತೆ ತೋರುವವರನ್ನೂ ಇತರರನ್ನು ಜಿಪುಣತೆಗೆ ಪ್ರೇರೇಪಿಸುವವರನ್ನೂ ಅಲ್ಲಾಹನೂ ತನ್ನ ಅನುಗ್ರಹದಿಂದ ತಮಗೆ ದಯಪಾಲಿಸಿದುದನ್ನು ಬಚ್ಚಿಡುವವರನ್ನೂ ಅಲ್ಲಾಹನು ಮೆಚ್ಚುವುದಿಲ್ಲ ಅಂತಹ ಕೃತಜ್ಞರಿಗಾಗಿ ನಾವು ಅಪಮಾನಕರ ಶಿಕ್ಷೆಯನ್ನು ಸಿದ್ಧಗೊಳಿಸಿಟ್ಟಿರುತ್ತೇವೆ ಜನರಿಗೆ ತೋರಿಸುವ ಸಲುವಾಗಿ ಮಾತ್ರ ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರು ಅಲ್ಲಾಹನಿಗೆ ಮೆಚ್ಚುಗೆಯವರಲ್ಲ ವಾಸ್ತವದಲ್ಲಿ ಅವರು ಅಲ್ಲಾಹನ ಮೇಲಾಗಲಿ ಅಂತಿಮ ದಿವಸದ ಮೇಲಾಗಲಿ ವಿಶ್ವಾಸ ವಿಧಿಸುವುದಿಲ್ಲ ಯಾರ ಗೆಳೆಯನಾಗಿ ಬಿಟ್ಟನೋ ಅವನಿಗೆ ಅತಿ ನಿಕೃಷ್ಟ ಗೆಳೆತನ ಪ್ರಾಪ್ತವಾದಂತೆಯೇ ಸರಿ ಇವರು ಅಲ್ಲಾಹ ಮತ್ತು ಅಂತಿಮ ದಿವಸದ ಮೇಲೆ ವಿಶ್ವಾಸ ಬಿಡುತ್ತಿದ್ದರೆ ಹಾಗೂ ಅಲ್ಲಾಹನು ಇವರಿಗೆ ನೀಡಿದುದರಿಂದ ಖರ್ಚು ಮಾಡುತ್ತಿದ್ದರೆ ಇವರಿಗೇನಾಗುತ್ತಿತ್ತು ಇವರು ಹೀಗೆ ಮಾಡುತ್ತಿದ್ದರೆ ಇವರ ಪುಣ್ಯ ಕಾರ್ಯವು ಅಲ್ಲಾಹನಿಗೆ ತಿಳಿಯದೇ ಇರುತ್ತಿರಲಿಲ್ಲ ವಾಸ್ತವದಲ್ಲಿ ಅಲ್ಲಾಹು ಯಾರ ಮೇಲೂ ಕಿಂಚಿತ್ತು ಅಕ್ರಮವೆಸಗುವುದಿಲ್ಲ ಯಾರಾದರೂ ಒಂದು ಪುಣ್ಯ ಕಾರ್ಯ ಮಾಡಿದರೆ ಅದನ್ನು ಅಲ್ಲಾಹನು ಹಲವು ಪಟ್ಟು ವರ್ಧಿಸುತ್ತಾನೆ ಮತ್ತು ತನ್ನ ಕಡೆಯಿಂದಲೂ ಹೇರಳ ಪ್ರತಿಫಲ ಪ್ರದಾನ ಮಾಡುತ್ತಾನೆ ನಾವು ಪ್ರತಿಯೊಂದು ಸಮುದಾಯದಿಂದ ಒಬ್ಬೊಬ್ಬ ಸಾಕ್ಷಿಯನ್ನು ತರುವಾಗಲೂ ಇವರ ಮೇಲೆ ನಿಮ್ಮನ್ನು ಅರ್ಥಾತ್ ಪ್ರವಾದಿಯವರನ್ನು ಸಾಕ್ಷಿಯಾಗಿ ನಿಲ್ಲಿಸುವಾಗಲೂ ಇವರೇನು ಮಾಡುವರೆಂದು ಯೋಚಿಸಿರಿ ಆಗ ಧಿಕ್ಕರಿಸಿ ನಡೆದವರು ಮತ್ತು ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದವರು ಅಕಟ ಭೂಮಿ ಬಿರುಕು ಬಿಡುತ್ತಿದ್ದರೆ ಮತ್ತು ನಾವು ಅದರೊಳಗೆ ಸೇರಿ ಹೋಗುತ್ತಿದ್ದರೆ ಎಂದು ಇಚ್ಛೆಪಡುವರು ಅವರು ಅಲ್ಲಿ ಯಾವುದನ್ನೂ ಅಲ್ಲಾಹನಿಂದ ಅಡಗಿಸಲಾರರು ಓ ಸತ್ಯವಿಶ್ವಾಸಿಗಳೇ ನೀವು ಅಮಲಿನಲ್ಲಿದ್ದಾಗ ನಮಾಜನ್ನು ಸಮೀಪಿಸಬೇಡಿರಿ ನೀವು ಹೇಳುತ್ತಿರುವುದೇನೆಂಬ ಬೋಧವಿರುವಾಗ ನಮಾಜ್ ಮಾಡಬೇಕು ಅದೇ ರೀತಿಯಲ್ಲಿ ಜನಾಬತ್ತನ ಸ್ಥಿತಿಯಲ್ಲಿಯೂ ಸ್ನಾನ ಮಾಡಿಕೊಳ್ಳದೆ ನಮಾಜನ್ನು ಸಮೀಪಿಸಬೇಡಿರಿ ನೀವು ದಾರಿಗರಾಗಿರುವಾಗ ಹೊರತು ನೀವು ಅನಾರೋಗ್ಯದಿಂದಿದ್ದಾಗ ಅಥವಾ ಪ್ರಯಾಣದಲ್ಲಿದ್ದಾಗ ಅಥವಾ ನಿಮ್ಮಲ್ಲಾರಾದರೂ ಶೌಚಕ್ಕೆ ಹೋಗಿ ಬಂದಾಗ ಅಥವಾ ನೀವು ಸ್ತ್ರೀಯರನ್ನು ಸ್ಪರ್ಶಿಸಿರುವಾಗ ನಿಮಗೆ ನೀರು ಸಿಗದೆ ಹೋದರೆ ಶುದ್ಧ ಮಣ್ಣನ್ನು ಉಪಯೋಗಿಸಿಕೊಳ್ಳಿರಿ ಮತ್ತು ಅದರಿಂದ ಮುಖಗಳನ್ನೂ ಕೈಗಳನ್ನೂ ಸವರಿಕೊಳ್ಳಿರಿ ನಿಶ್ಚಯವಾಗಿಯೂ ಅಲ್ಲಾಹು ಮರುದು ಮೃದು ನೀತಿಯನ್ನನುಸರಿಸುವವನು ಅತ್ಯಂತ ಕ್ಷಮಾಶೀಲನೂ ಆಗಿರುತ್ತಾನೆ ಗ್ರಂಥ ಜ್ಞಾನದ ಒಂದಂಶ ನೀಡಲ್ಪಟ್ಟಿದ್ದವರನ್ನು ನೀವು ನೋಡಿದಿರಾ ಅವರು ಸ್ವತಃ ಪಥಭ್ರಷ್ಟತೆಯನ್ನು ಖರೀದಿಸಿಕೊಳ್ಳುವವರಾಗಿದ್ದಾರೆ ಮತ್ತು ನೀವು ಪಥಭ್ರಷ್ಟರಾಗಬೇಕೆಂದು ಬಯಸುತ್ತಾರೆ ಅಲ್ಲಾಹು ನಿಮ್ಮ ಶತ್ರುಗಳನ್ನು ಚೆನ್ನಾಗಿ ಅರಿತಿರುವನು ಮತ್ತು ನಿಮ್ಮ ಸಂರಕ್ಷಣೆ ಹಾಗೂ ಸಹಾಯಕ್ಕೆ ಅಲ್ಲಾಹನೇ ಸಾಕು ಯಹೂದಿಯರಾದವರಲ್ಲಿ ಕೆಲವರು ಮಾತುಗಳನ್ನು ಅವುಗಳ ಸ್ಥಾನದಿಂದ ಬದಲಾಯಿಸಿ ಬಿಡುವವರೂ ಇದ್ದಾರೆ ಸತ್ಯಧರ್ಮದ ವಿರುದ್ಧ ಕೇಡುಂಟು ಮಾಡಲು ತಮ್ಮ ನಾಲಗೆಗಳನ್ನು ತಿರುಚಿ ಸಮಿಇೀನಾವ ಅಸಯನ ಇಸ್ಮೈರ ಮುಸ್ಮಯಿನ್ ಮತ್ತು ರಾಇನಾ ಎಂದು ಹೇಳುತ್ತಾರೆ ಇಷ್ಟಾಗಿ ಅವರು ಸಮೀನಾವ ಅತಯನ ಅರ್ಥಾತ್ ನಾವು ಆಲಿಸಿದೆವು ಮತ್ತು ಅನುಸರಿಸಿದೆವು ಇಸ್ಮೈ ಅರ್ಥಾತ್ ಆಲಿಸು ಮತ್ತು ಉಂದುರ್ನಾ ಅರ್ಥಾತ್ ನಮ್ಮ ಕಡೆ ಗಮನವಿರಿಸಿರಿ ಎಂದು ಹೇಳುತ್ತಿದ್ದರೆ ಅದು ಅವರಿಗೆ ಉತ್ತಮವೂ ನೇರ ಮಾರ್ಗವೂ ಆದರೆ ಅವರ ಮಿಥ್ಯಾರಾಧನೆಯ ಕಾರಣದಿಂದ ಅವರ ಮೇಲೆ ಅಲ್ಲಾಹನ ಶಾಪ ಬಿದ್ದಿರುತ್ತದೆ ಆದುದರಿಂದ ಅವರು ಸ್ವಲ್ಪ ಮಾತ್ರವೇ ವಿಶ್ವಾಸವಿಡುತ್ತಾರೆ ಓ ಗ್ರಂಥ ನೀಡಲ್ಪಟ್ಟವರೇ ನಾವೀಗ ಅವತೀರ್ಣಗೊಳಿಸಿರುವ ಹಾಗೂ ನಿಮ್ಮ ಬಳಿ ಮೊದಲೇ ಇದ್ದ ಗ್ರಂಥವನ್ನು ಸಮರ್ಥಿಸುವ ಈ ಗ್ರಂಥವನ್ನು ಮಾನ್ಯ ಮಾಡಿರಿ ನಾವು ಮುಖಗಳನ್ನು ವಿರೂಪಗೊಳಿಸಿ ಹಿಂದಕ್ಕೆ ತಿರುಗಿಸಿಬಿಡುವ ಅಥವಾ ಸಪ್ತನವರನ್ನು ಶಪಿಸಿದಂತೆಯೇ ಅವರನ್ನು ಶಪಿಸಿಬಿಡುವ ಮುಂಚೆಯೇ ವಿಶ್ವಾಸವಿಡಿರಿ ಅಲ್ಲಾಹನ ಆಜ್ಞೆಯು ಅನುಷ್ಠಾನಕ್ಕೆ ಬಂದೇ ತೀರುವುದೆಂಬುದನ್ನು ನೆನಪಿಡಿರಿ ಅಲ್ಲಾಹು ತನ್ನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿ ಮಾಡುವುದನ್ನು ಮಾತ್ರ ಎಂದೆಂದಿಗೂ ಕ್ಷಮಿಸುವುದಿಲ್ಲ ಅದರ ಹೊರತು ಅವನು ಕ್ಷಮಿಸಲಿಚ್ಛಿಸುವ ಇತರ ಎಲ್ಲವನ್ನೂ ಕ್ಷಮಿಸುವನು ಅಲ್ಲಾಹನೊಂದಿಗೆ ಇತರ ಯಾರನ್ನಾದರೂ ಸಹಭಾಗಿಯನ್ನಾಗಿ ಮಾಡಿದವನು ಅತಿದೊಡ್ಡ ಸುಳ್ಳನ್ನು ಸೃಷ್ಟಿಸಿದನು ಮತ್ತು ಅತ್ಯಂತ ಘೋರ ಪಾಪವೆಸಗಿದನು ತಮ್ಮ ಪಾವಿತ್ರ್ಯದ ಕುರಿತು ಅತಿಯಾಗಿ ಹಿಗ್ಗುವವರನ್ನೂ ನೀವು ನೋಡಿದಿರಾ ವಸ್ತುತಃ ಪಾವಿತ್ರ್ಯವನ್ನು ಅಲ್ಲಾಹನೇ ತಾನಿಚ್ಚಿಸಿದವರಿಗೆ ದಯಪಾಲಿಸುತ್ತಾನೆ ಮತ್ತು ಇವರಿಗೆ ಪಾವಿತ್ರ್ಯ ಒದಗುತ್ತಿಲ್ಲವಾದರೆ ವಾಸ್ತವದಲ್ಲಿ ಇವರ ಮೇಲೆ ಕಿಂಚಿತ್ತು ಅನ್ಯಾಯವಾಗುತ್ತಿಲ್ಲ ಇವರು ಅಲ್ಲಾಹನ ಮೇಲೂ ಮಿಥ್ಯಾಪಾದನೆ ಹೊರಿಸಲು ಹೆಸದಿರುವುದನ್ನು ನೋಡಿಕೊಳ್ಳಿರಿ ಇವರು ಸ್ಪಷ್ಟವಾದ ಪಾಪಿಗಳಾಗಿರುತ್ತಾರೆಂಬುದಕ್ಕೆ ಈ ಒಂದು ಪಾಪವೇ ಸಾಕು ಗ್ರಂಥ ಜ್ಞಾನದಿಂದ ಒಂದಂಶ ನೀಡಲ್ಪಟ್ಟವರನ್ನು ನೀವು ಕಾಣಲಿಲ್ಲವೇ ಅವರು ಜಿಬತ್ ಮತ್ತು ತಾವೂತುಗಳನ್ನು ನಂಬುತ್ತಾರೆ ಅವರು ಸತ್ಯ ನಿಷೇಧಿಗಳ ಸತ್ಯವಿಶ್ವಾಸಿಗಳಿಗಿಂತ ಇವರೇ ಹೆಚ್ಚು ನೇರ ಮಾರ್ಗದಲ್ಲಿದ್ದಾರೆಂದು ಹೇಳುತ್ತಾರೆ ಅಲ್ಲಾಹನು ಶಪಿಸಿರುವುದು ಇಂತಹವರನ್ನೇ ಅಲ್ಲಾಹು ಯಾರನ್ನಾದರೂ ಶಪಿಸಿಬಿಟ್ಟರೆ ನೀವು ಅವನಿಗೆ ಯಾವ ಸಹಾಯಕನನ್ನೂ ಕಾಣಲಾರಿರಿ ಅಧಿಕಾರದಲ್ಲಿ ಇವರಿಗೇನಾದರೂ ಪಾಲು ಇದೆಯೇ ಹಾಗಿರುತ್ತಿದ್ದರೆ ಇವರು ಇತರರಿಗೆ ಚಿಕ್ಕಾಸನ್ನೂ ಕೊಡುತ್ತಿರಲಿಲ್ಲ ಮತ್ತೇನು ಅಲ್ಲಾಹನು ಇತರರಿಗೆ ತನ್ನ ಅನುಗ್ರಹ ಪ್ರದಾನ ಮಾಡಿದುದಕ್ಕಾಗಿ ಇವರು ಅವರ ಬಗ್ಗೆ ಅಸೂಯ ಹಾಗಿದ್ದರೆ ಇವರು ತಿಳಿದಿರಲಿ ನಾವು ಇಬ್ರಾಹೀಮರ ಸಂತತಿಗೆ ಗ್ರಂಥ ಮತ್ತು ದಿವ್ಯ ಯುಕ್ತಿಯನ್ನು ದಯಪಾಲಿಸಿದ್ದೆವು ಮತ್ತು ಅವರಿಗೆ ಮಹಾ ಸಾಮ್ರಾಜ್ಯವನ್ನು ಕರುಣಿಸಿದ್ದೆವು ಆದರೆ ಅವರಲ್ಲಿ ಕೆಲವರು ಅವರ ಮೇಲೆ ವಿಶ್ವಾಸವಿರಿಸಿದರು ಇನ್ನು ಕೆಲವರು ವಿಮುಖರಾದರು ವಿಮುಖರಾದವರಿಗಂತೂ ದಗದಗಿಸುವ ನರಕಾಗ್ನಿಯೇ ಸಾಕು ನಮ್ಮ ನಿದರ್ಶನಗಳನ್ನು ನಿಷೇಧಿಸಿದವರನ್ನು ನಾವು ನಿಶ್ಚಯವಾಗಿಯೂ ನರಕಾಗ್ನಿಗೆ ತಳ್ಳಿಬಿಡುವೆವು ಅವರ ಮೇಯ್ ಚರ್ಮ ಕರಟಿಹೋದಾಗಲೆಲ್ಲ ಅವರು ಶಿಕ್ಷೆಯನ್ನು ಚೆನ್ನಾಗಿ ಸವಿಯುವಂತಾಗಲು ನಾವು ಅದರ ಸ್ಥಾನದಲ್ಲಿ ಬೇರೆ ಚರ್ಮವನ್ನು ಸೃಷ್ಟಿಸುತ್ತಾ ಹೋಗುವೆವು ಅಲ್ಲಾಹು ಮಹಾಪ್ರತಾಪಿಯಾಗಿದ್ದು ತನ್ನ ತೀರ್ಮಾನಗಳನ್ನು ಕಾರ್ಯಾಚರಣೆಗೆ ತರುವ ಯುಕ್ತಿಯನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ ನಮ್ಮ ನಿದರ್ಶನಗಳನ್ನು ಮಾನ್ಯ ಮಾಡಿಕೊಂಡು ಸತ್ಕರ್ಮ ಮಾಡಿದವರಿಗೆ ನಾವು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಕೊಡುವೆವು ಅಲ್ಲಿ ಅವರು ಅನಂತಕಾಲ ನೆಲೆಸುವರು ಅಲ್ಲಿ ಅವರಿಗೆ ಪರಿಶುದ್ಧ ಜೊತೆಗಾರರು ಸಿಗುವರು ಮತ್ತು ನಾವು ಅವರನ್ನು ದಟ್ಟವಾದ ನೆರಳಲ್ಲಿ ಇರಿಸುವೆವು ಮುಸಲ್ಮಾನರೇ ಅಮಾನತ್ತುಗಳನ್ನು ಅವುಗಳ ಹಕ್ಕುದಾರರಿಗೆ ಒಪ್ಪಿಸಿಕೊಡಿರೆಂದು ಜನರೊಳಗೆ ತೀರ್ಪು ನೀಡುವಾಗ ನ್ಯಾಯದೊಂದಿಗೆ ತೀರ್ಪು ನೀಡಿರೆಂದು ಅಲ್ಲಾಹು ನಿಮಗೆ ಆಜ್ಞೆ ವಿಧಿಸುತ್ತಾನೆ ಅಲ್ಲಾಹು ನಿಮಗೆ ಅತ್ಯುತ್ತಮ ಉಪದೇಶವನ್ನೀಯುತ್ತಾನೆ ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಶ್ರುತನೂ ಸರ್ವ ಆಗಿರುತ್ತಾನೆ ಓ ಸತ್ಯವಿಶ್ವಾಸಿಗಳೇ ಅಲ್ಲಾಹನ ಆಜ್ಞಾಪಾಲನೆ ಮಾಡಿರಿ ಸಂದೇಶವಾಹಕರ ಮತ್ತು ನಿಮ್ಮೊಳಗಿನ ಆಜ್ಞಾಧಿಕಾರ ಹೊಂದಿದವರ ಆಜ್ಞಾಪಾಲನೆ ಮಾಡಿರಿ ಅನಂತರ ನಿಮ್ಮೊಳಗೆ ಯಾವುದಾದರೊಂದು ವಿಷಯದಲ್ಲಿ ವಿವಾದವುಂಟಾದರೆ ನೀವು ನಿಜಕ್ಕೂ ಅಲ್ಲಾಹನ ಮತ್ತು ಅಂತಿಮ ದಿವಸದ ಮೇಲೆ ವಿಶ್ವಾಸವಿರಿಸುತ್ತೀರಾದರೆ ಆ ವಿವಾದವನ್ನು ಅಲ್ಲಾಹು ಮತ್ತು ಸಂದೇಶವಾಹಕರ ಕಡೆಗೆ ತಿರುಗಿಸಿರಿ ಇದೇ ಅತ್ಯಂತ ಸರಿಯಾದ ಕರ್ಮವಿಧಾನ ಇದು ಪರಿಣಾಮದ ದೃಷ್ಟಿಯಿಂದಲೂ ಉತ್ತಮವಾಗಿದೆ ಓ ಪೈಗಂಬರರೆ ನಿಮ್ಮ ಮೇಲೆ ಅವತೀರ್ಣಗೊಳಿಸಲ್ಪಟ್ಟ ಗ್ರಂಥದ ಮೇಲೂ ನಿಮಗಿಂತ ಮೊದಲು ಅವತೀರ್ಣಗೊಳಿಸಲ್ಪಟ್ಟ ಗ್ರಂಥಗಳ ಮೇಲೂ ನಾವು ವಿಶ್ವಾಸವಿಟ್ಟವೆಂದು ಕಂಠೋಕ್ಥವಾದಿಸುವವರನ್ನು ನೀವು ನೋಡಿಲ್ಲವೇ ಆದರೆ ಅವರು ತಮ್ಮ ವ್ಯವಹಾರಗಳ ತೀರ್ಮಾನ ಮಾಡಿಸಲು ತಾಗೂತನ್ನು ಸಮೀಪಿಸುತ್ತಾರೆ ವಸ್ತುತಃ ಅವರಿಗೆ ತಾಗೂತನ್ನು ನಿರಾಕರಿಸಲು ಆಜ್ಞಾಪಿಸಲಾಗಿತ್ತು ಶೈತಾನನು ಅವರನ್ನು ದಾರಿ ತಪ್ಪಿಸಿ ನೇರ ಮಾರ್ಗದಿಂದ ಬಹುದೂರ ಕೊಂಡೊಯ್ಯಲು ಇಚ್ಛಿಸುತ್ತಾನೆ ಅಲ್ಲಾಹನು ಅವತೀರ್ಣಗೊಳಿಸಿದುದರ ಕಡೆಗೆ ಬನ್ನಿರಿ ಮತ್ತು ಸಂದೇಶವಾಹಕರ ಕಡೆಗೆ ಬನ್ನಿರಿ ಎಂದು ಅವರೊಡನೆ ಹೇಳಿದಾಗ ಈ ಕಪಟ ವಿಶ್ವಾಸಿಗಳು ನಿಮ್ಮ ಬಳಿಗೆ ಬರುವುದರಿಂದ ಜಾರಿಕೊಳ್ಳುತ್ತಿರುವುದನ್ನು ನೀವು ನೋಡುತ್ತೀರಿ ಇವರು ತಮ್ಮ ಸ್ವಹಸ್ತಗಳಿಂದ ತಂದ ವಿಪತ್ತು ಇವರ ಮೇಲೆರಗಿದಾಗ ಏನಾಗುತ್ತದೆ ಆಗ ಇವರು ನಿಮ್ಮ ಬಳಿ ಪ್ರಮಾಣ ಮಾಡುತ್ತಾ ಬಂದು ನಾವಂತೂ ದೇವನಾಣೆಗೂ ಒಳಿತನ್ನೇ ಬಯಸುತ್ತಿದ್ದೆವು ಮತ್ತು ನಮ್ಮ ಉದ್ದೇಶವು ಉಭಯತ್ರರೊಳಗೆ ಹೇಗಾದರೂ ಸಾಮರಸ್ಯವೇರ್ಪಡಿಸುವುದೇ ಆಗಿತ್ತು ಎಂದು ಹೇಳುತ್ತಾರೆ ಅವರ ಮನಸ್ಸಿನಲ್ಲಿರುವುದೆಲ್ಲ ಅಲ್ಲಾಹನಿಗೆ ತಿಳಿದಿದೆ ಅವರೊಂದಿಗೆ ಪ್ರತಿರೋಧಿಸಬೇಡಿರಿ ಅವರಿಗೆ ತಿಳಿಯ ಹೇಳಿರಿ ಮತ್ತು ಅವರ ಮನಸ್ಸಿಗೆ ನಾಟುವಂತಹ ಉಪದೇಶ ಕೊಡಿರಿ ನಾವು ಪ್ರತಿಯೊಬ್ಬ ಸಂದೇಶವಾಹಕನನ್ನು ಅಲ್ಲಾಹನ ಆಜ್ಞೆ ಪ್ರಕಾರ ಅನುಸರಿಸಲ್ಪಡಲಿಕ್ಕಾಗಿಯೇ ಕಳುಹಿಸಿರುತ್ತೇವೆ ಎಂದು ಅವರಿಗೆ ತಿಳಿಯ ಹೇಳಿರಿ ಅವರು ತಮ್ಮ ಮೇಲೆ ತಾವೇ ಅಕ್ರಮವೆಸಗಿದಾಗ ನಿಮ್ಮ ಬಳಿಗೆ ಬಂದು ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುತ್ತಿದ್ದರೆ ಮತ್ತು ಸಂದೇಶವಾಹಕರು ಅವರಿಗಾಗಿ ಕ್ಷಮೆ ಬೇಡುತ್ತಿದ್ದರೆ ಖಂಡಿತವಾಗಿಯೂ ಅಲ್ಲಾಹು ಪಶ್ಚಾತ್ತಾಪ ಸ್ವೀಕರಿಸುವವನು ಕರುಣಾನಿಧಿಯೂ ಆಗಿರುವುದನ್ನು ಅವರು ಕಾಣುತ್ತಿದ್ದರು ಓ ಮೊಹಮ್ಮದರೆ ನಿಮ್ಮ ಪ್ರಭುವಿನಾಣೆ ಇವರು ತಮ್ಮೊಳಗಿನ ಭಿನ್ನಾಭಿಪ್ರಾಯಗಳಲ್ಲಿ ನಿಮ್ಮನ್ನು ತೀರ್ಪು ನೀಡುವವರೆಂದು ಒಪ್ಪಿಕೊಂಡು ಆ ಬಳಿಕ ನೀವು ಕೊಟ್ಟ ತೀರ್ಪಿನ ಬಗೆಗೆ ತಮ್ಮ ಮನಸ್ಸಿನಲ್ಲೂ ಯಾವುದೇ ಸಂಕೋಚ ಅದನ್ನು ಸರ್ವಸಂಪೂರ್ಣವಾಗಿ ಒಪ್ಪಿಕೊಳ್ಳುವವರೆಗೂ ಅವರು ಖಂಡಿತ ಸತ್ಯವಿಶ್ವಾಸಿಗಳು ಆಗಲಾರರು ನೀವು ಪ್ರಾಣಾರ್ಪಣೆ ಮಾಡಿಕೊಳ್ಳಿರಿ ಅಥವಾ ನಿಮ್ಮ ಮನೆಗಳನ್ನು ಬಿಟ್ಟು ಹೊರನಡೆಯಿರಿ ಎಂದು ನಾವು ಅವರಿಗೆ ಆಜ್ಞಾಪಿಸಿರುತ್ತಿದ್ದರೆ ಅವರಲ್ಲಿ ಕೆಲವೇ ಮಂದಿ ಹಾಗೆ ಮಾಡುತ್ತಿದ್ದರು ವಸ್ತುತಃ ಅವರಿಗೆ ಉಪದೇಶಿಸಲ್ಪಟ್ಟಂತೆ ಅವರು ನಡೆಯುತ್ತಿದ್ದರೆ ಅದು ಅವರ ಮಟ್ಟಿಗೆ ಅತ್ಯುತ್ತಮವೂ ಹೆಚ್ಚು ಸ್ಥಿರತೆಗೆ ಕಾರಣವು ಆಗುತ್ತಿತ್ತು ಅವರು ಹಾಗೆ ಮಾಡುತ್ತಿದ್ದರೆ ನಾವು ಅವರಿಗೆ ನಮ್ಮ ಕಡೆಯಿಂದ ಮಹಾ ಪ್ರತಿಫಲ ನೀಡುತ್ತಿದ್ದೆವು ಮತ್ತು ನಾವು ಅವರಿಗೆ ನೇರ ಮಾರ್ಗ ತೋರಿಸುತ್ತಿದ್ದೆವು ಅಲ್ಲಾಹ ಸಂದೇಶವಾಹಕರನ್ನು ಅನುಸರಿಸುವವರು ಅಲ್ಲಾಹನಿಂದ ಸಕಲ ಸೌಭಾಗ್ಯಗಳನ್ನು ಹೊಂದಿದ ಪ್ರವಾದಿಗಳ ಸತ್ಯಸಂಧರ ಹುತಾತ್ಮರ ಮತ್ತು ಸಜ್ಜನರ ಸಹವಾಸದಲ್ಲಿರುವರು ಅದೆಂತಹ ಉತ್ತಮ ಸಂಗಾತಿಗಳವರು ಇದು ಅಲ್ಲಾಹನ ಕಡೆಯಿಂದ ಒದಗುವ ನೈಜ ಅನುಗ್ರಹವಾಗಿರುತ್ತದೆ ನಿಜ ಸ್ಥಿತಿಯನ್ನರಿಯಲು ಅಲ್ಲಾಹನ ದಿವ್ಯ ಜ್ಞಾನವೇ ಸಾಕು ಓ ಸತ್ಯವಿಶ್ವಾಸಿಗಳೇ ಪ್ರತಿರೋಧಕ್ಕೆ ಸದಾ ಸಜ್ಜಾಗಿರಿ ಅನಂತರ ಸಂದರ್ಭಕ್ಕನುಸಾರವಾಗಿ ಪ್ರತ್ಯಪ್ರತ್ಯೇಕ ಸೇನಾ ತುಕಡಿಗಳಾಗಿ ಅಥವಾ ಒಟ್ಟಾಗಿ ಹೊರಡಿರಿ ನಿಶ್ಚಯವಾಗಿಯೂ ನಿಮ್ಮಲ್ಲಿ ಯುದ್ಧದಿಂದ ತಪ್ಪಿಸಿಕೊಳ್ಳುವವನೂ ಇದ್ದಾನೆ ನಿಮ್ಮ ಮೇಲೆ ವಿಪತ್ತೇನಾದರೂ ಬಂದರೆ ಅವನು ನಾನು ಇವರ ಸಂಗಡ ಹೋಗದಿದ್ದುದು ನನ್ನ ಮೇಲೆ ಅಲ್ಲಾಹನ ಮಹಾ ಅನುಗ್ರಹವಾಯಿತು ಎಂದು ಹೇಳುತ್ತಾನೆ ಅಲ್ಲಾಹನ ಕಡೆಯಿಂದ ನಿಮ್ಮ ಮೇಲೆ ಅನುಗ್ರಹ ಉಂಟಾದರೆ ಈ ಮುಂಚೆ ನಿಮ್ಮ ಮತ್ತು ಅವನ ನಡುವೆ ಗೆಳೆತನದ ಸಂಬಂಧವೇ ಇರಲಿಲ್ಲವೋ ಎಂಬಂತೆ ಅಕಟ ನಾನೂ ಅವರ ಜೊತೆ ಸೇರಿರುತ್ತಿದ್ದರೆ ನನಗೂ ಹಿರಿದಾದ ಯಶಸ್ಸು ಪ್ರಾಪ್ತವಾಗುತ್ತಿತ್ತು ಎಂದು ಹೇಳುತ್ತಾನೆ ಇಂತಹವರು ತಿಳಿದಿರಬೇಕು ಪರಲೋಕ ಜೀವನದ ಬದಲಿಗೆ ಇಹಜೀವನವನ್ನು ಮಾರಿದವರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಬೇಕು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವವನು ವಧಿಸಲ್ಪಡಲಿ ಅಥವಾ ವಿಜಯಗಳಿಸಲಿ ಅವನಿಗೆ ನಾವು ಖಂಡಿತವಾಗಿಯೂ ಮಹತ್ತಾದ ಪ್ರತಿಫಲ ನೀಡುವೆವು ಓ ನಮ್ಮ ಪ್ರಭು ಅಕ್ರಮಿಗಳು ವಾಸಿಸುವ ಈ ನಾಡಿನಿಂದ ನಮ್ಮನ್ನು ಹೊರತೆಗೆ ನೀನು ನಿನ್ನ ಕಡೆಯಿಂದ ನಮಗೊಬ್ಬ ಮೇಲ್ವಿಚಾರಕನನ್ನು ಮತ್ತು ಒಬ್ಬ ಸಹಾಯಕನನ್ನು ನಿಯೋಜಿಸು ಎಂದು ಮೊರೆ ಇಡುತ್ತಿರುವ ಪುರುಷರು ಸ್ತ್ರೀಯರು ಮತ್ತು ಮಕ್ಕಳಿಗಾಗಿ ನೀವು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡದೇ ಇರಲು ಕಾರಣವೇನು ಸತ್ಯವಿಶ್ವಾಸ ಕೈಕೊಂಡವರು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡುತ್ತಾರೆ ಮತ್ತು ಸತ್ಯ ನಿಷೇಧವನ್ನು ಕೈಕೊಂಡವರು ಬಂಡುಕೋರ ಮಾರ್ಗದಲ್ಲಿ ಯುದ್ಧ ಮಾಡುತ್ತಾರೆ ಆದುದರಿಂದ ನೀವು ಶೈತಾನನ ಸಂಗಡಿಗರೊಡನೆ ಹೋರಾಡಿರಿ ಶೈತಾನನ ಕುತಂತ್ರಗಳು ವಾಸ್ತವದಲ್ಲಿ ಬಹಳ ದುರ್ಬಲವೆಂಬುದನ್ನು ಖಾತ್ರಿಯಾಗಿ ತಿಳಿದುಕೊಳ್ಳಿರಿ ನಿಮ್ಮ ಕೈಗಳನ್ನು ತಡೆ ಹಿಡಿದುಕೊಳ್ಳಿರಿ ನಮಾಜನ್ನು ಸಂಸ್ತಾಪಿಸಿರಿ ಮತ್ತು ಜಕಾತು ಕೊಡಿರಿ ಎಂದು ಆದೇಶಿಸಲ್ಪಟ್ಟವರನ್ನು ನೀವು ಕಂಡಿರ ಈಗ ಅವರಿಗೆ ಯುದ್ಧದ ಆಜ್ಞೆ ಕೊಡಲ್ಪಟ್ಟಾಗ ಅವರಲ್ಲೊಂದು ಪಂಗಡವು ಅಲ್ಲೋಹನನ್ನು ಭಯಪಡಬೇಕಾದ ರೀತಿಯಲ್ಲಿ ಅಥವಾ ಅದಕ್ಕಿಂತಲೂ ತುಸು ಹೆಚ್ಚೆ ಜನರನ್ನು ಭಯಪಡುತ್ತದೆ ಪ್ರಭು ನಮ್ಮ ಮೇಲೆ ನೀನೇಕ ಯುದ್ಧವನ್ನು ನಿರ್ಬಂಧಗೊಳಿಸಿದೆ ನಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶವನ್ನೇಕೆ ನೀಡಲಿಲ್ಲ ಎಂದು ಕೇಳುತ್ತಾರೆ ಅವರೊಡನೆ ಹೇಳಿರಿ ಐಹಿಕ ಜೀವನದ ಬಂಡವಾಳವು ಅತ್ಯಲ್ಪವಾಗಿದೆ ಮತ್ತು ದೇವಭಯವುಳ್ಳವನಿಗೆ ಪರಲೋಕವು ಹೆಚ್ಚು ಉತ್ತಮವಾಗಿದೆ ಮತ್ತು ನಿಮ್ಮ ಮೇಲೆ ಕಿಂಚಿತ್ತು ಅಕ್ರಮ ನಡೆಯದು ಇನ್ನು ಮರಣವಂತೂ ನೀವು ಎಂತಹ ಭದ್ರ ಕೋಟೆಯೊಳಗಿದ್ದರೂ ನಿಮಗೆ ಬಂದೇ ತೀರುವುದು ಅವರಿಗೇನಾದರೂ ಲಾಭ ಇದು ಅಲ್ಲಾಹನ ಕಡೆಯಿಂದ ಎನ್ನುತ್ತಾರೆ ನಷ್ಟವುಂಟಾದರೆ ಓ ಪೈಗಂಬರರೆ ಇದು ನಿಮ್ಮಿಂದಾಗಿ ಎನ್ನುತ್ತಾರೆ ಎಲ್ಲವೂ ಅಲ್ಲಾಹನ ಕಡೆಯಿಂದಲೇ ಆಗಿದೆ ಎಂದು ಹೇಳಿರಿ ಇವರಿಗೆ ಏನಾಗಿ ಬಿಟ್ಟಿದೆ ಇವರಿಗೆ ಯಾವ ವಿಷಯವೂ ತಿಳಿಯುವುದಿಲ್ಲವಲ್ಲ ಓ ಮಾನವ ನಿನ ಗೊದಗುವ ಪ್ರತಿಯೊಂದು ಒಳಿತು ಅಲ್ಲಾಹನ ಕೃಪೆಯಿಂದ ಒದಗುತ್ತದೆ ಮತ್ತು ನಿನ ಗೊದಗುವ ಪ್ರತಿಯೊಂದು ವಿಪತ್ತು ನಿನ್ನ ಕರ್ಮದಿಂದಾಗಿರುತ್ತದೆ ಓ ಮೊಹಮ್ಮದರೆ ನಾವು ನಿಮ್ಮನ್ನು ಮಾನವರಿಗಾಗಿ ಸಂದೇಶವಾಹಕರಾಗಿ ರವಾನಿಸಿರುತ್ತೇವೆ ಇದರ ಬಗ್ಗೆ ಅಲ್ಲಾಹನ ಸಾಕ್ಷ್ಯವೇ ಸಾಕು ಸಂದೇಶವಾಹಕನನ್ನು ಅನುಸರಿಸಿದವನು ವಾಸ್ತವದಲ್ಲಿ ಅಲ್ಲಾಹನನ್ನು ಅನುಸರಿಸಿದನು ಯಾವನಾದರೂ ವಿಮುಖನಾಗಿ ಬಿಟ್ಟರೆ ನಾವು ನಿಮ್ಮನ್ನು ಅವರ ಮೇಲೆ ರಕ್ಷಕರನ್ನಾಗಿ ಮಾಡಿಯಂತೂ ಕಳುಹಿಸಿರುವುದಿಲ್ಲ ಅವರ ಮುಖತಃ ನಾವು ಆಜ್ಞಾಪಾಲಕರು ಎನ್ನುತ್ತಾರೆ ಆದರೆ ನಿಮ್ಮನ್ನು ಬಿಟ್ಟಗಲಿದಾಗ ಅವರಲ್ಲೊಂದು ಪಂಗಡವು ರಾತ್ರಿ ಒಟ್ಟು ಸೇರಿ ನಿಮ್ಮ ಮಾತುಗಳಿಗೆ ವಿರುದ್ಧ ಒಳಸಂಚು ನಡೆಸುತ್ತದೆ ಅಲ್ಲಾಹು ಅವರ ಈ ಎಲ್ಲ ಗುಪ್ತ ಮಾತುಗಳನ್ನು ಬರೆದಿಡುತ್ತಾನೆ ನೀವು ಅವರನ್ನು ನಿರ್ಲಕ್ಷಿಸಿರಿ ಮತ್ತು ಅಲ್ಲಾಹನ ಮೇಲೆ ಭರವಸೆ ಇಡಿರಿ ಭರವಸೆಗೆ ಅವನೇ ಸಾಕು ಇವರೇನು ಕುರ್ಆನ್ನ ಬಗ್ಗೆ ಚಿಂತನೆ ನಡೆಸುವುದಿಲ್ಲವೇ ಇದು ಅಲ್ಲಾಹನ ಹೊರತು ಇನ್ನಾರ ಕಡೆಯಿಂದಾದರೂ ಆಗಿರುತ್ತಿದ್ದರೆ ಇದರಲ್ಲಿ ಅನೇಕ ವಿರೋಧಾಭಾಸಗಳು ಕಂಡುಬರುತ್ತಿದ್ದವು ಇವರು ಯಾವುದಾದರೂ ಶಾಂತಿ ಅಥವಾ ಭೀತಿಯ ವಾರ್ತ ಕೇಳಿದಾಗ ಅದನ್ನೆತ್ತಿಕೊಂಡು ಪ್ರಚಾರ ಮಾಡುತ್ತಾರೆ ನಿಜವಾಗಿ ಇವರು ಅದನ್ನು ಸಂದೇಶವಾಹಕರಿಗೆ ಅಥವಾ ತಮ್ಮ ಸಂಘಟನೆಯ ಹೊಣೆಗಾರ ವ್ಯಕ್ತಿಗಳಿಗೆ ತಲುಪಿಸುತ್ತಿದ್ದರೆ ಅದರ ಬಗ್ಗೆ ಸರಿಯಾದ ಫಲಿತಾಂಶ ಗ್ರಹಿಸುವ ಅರ್ಹತೆ ಹೊಂದಿದವರು ಅದನ್ನು ಗ್ರಹಿಸಿಕೊಳ್ಳುತ್ತಿದ್ದರು ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹವು ಕೃಪೆಯೂ ಇಲ್ಲದಿರುತ್ತಿದ್ದರೆ ಕೇವಲ ಕೆಲವೇ ಮಂದಿಯ ಹೊರತು ನಿಮ್ಮ ದೌರ್ಬಲ್ಯಗಳ ಕಾರಣದಿಂದ ನೀವೆಲ್ಲ ಶೈತಾನನನ್ನು ಅನುಸರಿಸುತ್ತಿದ್ದೀರಿ ಆದುದರಿಂದ ಓ ಪೈಗಂಬರರೆ ನೀವು ಅಲ್ಲಾಹನ ಮಾರ್ಗದಲ್ಲಿ ಸಮರ ನಡೆಸಿರಿ ನೀವು ನಿಮ್ಮ ಸ್ವಂತದ ಹೊರತು ಇತರರ ಬಗ್ಗೆ ಹೊಣೆಗಾರರಲ್ಲ ಸತ್ಯವಿಶ್ವಾಸಿಗಳನ್ನು ಯುದ್ಧ ಮಾಡಲು ಪ್ರೇರೇಪಿಸಿರಿ ಅಲ್ಲಾಹು ಸತ್ಯ ನಿಷೇಧಿಗಳ ಬಲವನ್ನು ಮುರಿಯುವ ಕಾಲ ದೂರವಿಲ್ಲ ಅಲ್ಲಾಹನ ಬಲ ಅತಿ ಹೆಚ್ಚು ಮತ್ತು ಅವನ ಶಿಕ್ಷೆ ಅತ್ಯಂತ ಕಠಿಣ ಒಳಿತಿನ ಶಿಫಾರಸು ಮಾಡುವವನು ಅದರಿಂದ ಪಾಲು ಪಡೆಯುವನು ಕೆಡುಕಿನ ಶಿಫಾರಸು ಮಾಡುವವನು ಅದರಿಂದ ಪಾಲು ಪಡೆಯುವನು ಮತ್ತು ಅಲ್ಲಾಹು ಪ್ರತಿಯೊಂದು ವಸ್ತುವಿನ ಮೇಲೆ ದೃಷ್ಟಿಯನ್ನಿಡುವವನಾಗಿರುತ್ತಾನೆ ನಿಮಗೆ ಯಾರಾದರೂ ಸಾದರದಿಂದ ಸಲಾಂ ಹೇಳಿದರೆ ಅದಕ್ಕಿಂತಲೂ ಉತ್ತಮ ರೀತಿಯಿಂದ ಅಥವಾ ಕನಿಷ್ಠ ಪಕ್ಷ ಅದೇ ರೀತಿಯಲ್ಲಿ ಪ್ರತಿಸಲಾಂ ಹೇಳಿರಿ ನಿಶ್ಚಯವಾಗಿಯೂ ಅಲ್ಲಾಹು ಸಕಲ ವಿಷಯಗಳ ಲೆಕ್ಕ ಪರಿಶೋಧಿಸುವವನಾಗಿರುತ್ತಾನೆ ಅಲ್ಲಾಹು ಆತನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ ನಿಸ್ಸಂದೇಹವಾಗಿ ಬಂದೇ ತೀರಲಿರುವ ಪುನರುತ್ಥಾನ ದಿನದಂದು ಅವನು ನಿಮ್ಮನ್ನೆಲ್ಲ ಒಟ್ಟುಗೂಡಿಸುವನು ಅಲ್ಲಾಹನ ಮಾತಿಗಿಂತ ಅಧಿಕ ಸತ್ಯ ಮಾತು ಇನ್ನಾರದಾಗಿರಲು ಸಾಧ್ಯ ಕಪಟವಿಶ್ವಾಸಿಗಳ ವಿಷಯದಲ್ಲಿ ನಿಮ್ಮೊಳಗೆ ಎರಡು ಅಭಿಪ್ರಾಯಗಳು ಕಂಡುಬರಲು ಕಾರಣವಾದರೂ ಏನು ವಸ್ತುತಃ ಅವರು ಗಳಿಸಿದ ಕೇಡುಗಳ ಕಾರಣವಾಗಿ ಅಲ್ಲಾಹು ಅವರನ್ನು ಬಿಟ್ಟಿರುತ್ತಾನೆ. ಅಲ್ಲಾಹನು ಸನ್ಮಾರ್ಗ ನೀಡದಾತನಿಗೆ ನೀವು ಸನ್ಮಾರ್ಗ ನೀಡಲಿ ಇಚ್ಛಿಸುತ್ತೀರಾ ವಸ್ತುತಃ ಅಲ್ಲಾಹನು ಸನ್ಮಾರ್ಗದಿಂದ ತಪ್ಪಿಸಿದಾತನಿಗೆ ನೀವು ಯಾವ ದಾರಿಯನ್ನೂ ಕಾಣಲಾರಿರಿ ನೀವು ಅವರು ಸಮಾನರಾಗಲೆಂದು ಅವರು ಸತ್ಯ ನೀವು ಸತ್ಯ ನಿಷೇಧಿಗಳಾಗಬೇಕೆಂದು ಅವರಿಚ್ಛಿಸುತ್ತಾರೆ ಆದುದರಿಂದ ಅವರು ಅಲ್ಲಾಹನ ಮಾರ್ಗದಲ್ಲಿ ವಲಸೆ ಬರುವವರೆಗೂ ನೀವು ಅವರಲ್ಲಿ ಯಾರನ್ನೂ ನಿಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಬೇಡಿರಿ ಅವರು ವಲಸೆಯಿಂದ ಹಿಂಜರಿದರೆ ಅವರನ್ನು ಸಿಕ್ಕಿದಲ್ಲೆಲ್ಲ ಹಿಡೀರಿ ಮತ್ತು ಒದಿಸಿರಿ ಅವರಲ್ಲಿ ಯಾರನ್ನೂ ನಿಮ್ಮ ಮಿತ್ರ ಹಾಗೂ ಸಹಾಯಕನನ್ನಾಗಿ ಮಾಡಬೇಡಿರಿ ಆದರೆ ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಜನಾಂಗದೊಂದಿಗೆ ಹೋಗಿ ಸೇರಿಕೊಂಡ ಕಪಟ ವಿಶ್ವಾಸಿಗಳು ಈ ಆಜ್ಞೆಗೆ ಹೊರತಾಗಿರುತ್ತಾರೆ ಅದೇ ರೀತಿಯಲ್ಲಿ ಯುದ್ಧದಿಂದ ಜುಗುಪ್ಸೆ ಹೊಂದಿ ನಿಮ್ಮ ಬಳಿಗೆ ಬರುವ ನಿಮ್ಮ ವಿರುದ್ಧವಾಗಲಿ ತಮ್ಮ ಜನಾಂಗದ ವಿರುದ್ಧವಾಗಲಿ ಯುದ್ಧ ಮಾಡಲು ಇಚ್ಛಿಸದಂತಹ ಕಪಟ ವಿಶ್ವಾಸಿಗಳು ಈ ಆದೇಶದಿಂದ ಹೊರತಾಗಿರುತ್ತಾರೆ ಅಲ್ಲಾಹು ಇಚ್ಛಿಸುತ್ತಿದ್ದರೆ ಅವರನ್ನು ನಿಮ್ಮ ಮೇಲೆ ಎರಗಿಸುತ್ತಿದ್ದನು ಮತ್ತು ಅವರೂ ನಿಮ್ಮ ವಿರುದ್ಧ ಹೋರಾಡುತ್ತಿದ್ದರು ಆದುದರಿಂದ ಅವರು ನಿಮ್ಮ ವಿರುದ್ಧ ಯುದ್ಧ ಮಾಡದೆ ದೂರ ಉಳಿದು ಬಿಡುವುದಾದರೆ ಮತ್ತು ನಿಮ್ಮೆದುರು ಸಂಧಿಸಮಾಧಾನಗಳ ಹಸ್ತಚಾಚಿದರೆ ಅಲ್ಲಾಹು ನಿಮಗೆ ಅವರ ಮೇಲೆ ಕೈಮಾಡುವ ಯಾವ ಮಾರ್ಗವನ್ನೂ ಇರಿಸಿರುವುದಿಲ್ಲ ನಿಮ್ಮೊಂದಿಗೆ ಶಾಂತಿಯಿಂದಿರಲು ಮತ್ತು ತಮ್ಮ ಜನಾಂಗದೊಂದಿಗೆ ನೆಮ್ಮದಿಯಿಂದಿರಲು ಬಯಸುವ ಇನ್ನೊಂದು ತರಹದ ಕಪಟ ವಿಶ್ವಾಸಿಗಳು ನಿಮಗೆ ಸಿಗುವರು ಆದರೆ ಎಂದಾದರೂ ಕ್ಷೋಭೆಯ ಸಂದರ್ಭ ಅವರು ಅದರಲ್ಲಿ ದುಮುಕುವರು ಇಂತಹವರು ನಿಮ್ಮೊಡನೆ ಹೋರಾಟ ನಡೆಸುವುದರಿಂದ ಹಿಂಜರಿಯದಿದ್ದರೆ ಮತ್ತು ಶಾಂತಿ ಸಂಧಾನಗಳನ್ನು ನಿಮ್ಮ ಮುಂದಿರಿಸದಿದ್ದರೆ ಮತ್ತು ತಮ್ಮ ಕೈಗಳನ್ನು ತಡೆದಿರಿಸಿಕೊಳ್ಳದಿದ್ದರೆ ಅವರನ್ನು ಕಂಡ ಹಿಡಿಯಿರಿ ಮತ್ತು ವಧಿಸಿರಿ ಅವರ ಮೇಲೆ ಕೈ ನಾವು ನಿಮಗೆ ವ್ಯಕ್ತವಾದ ಆಧಾರವನ್ನು ನೀಡಿರುತ್ತೇವೆ ಸತ್ಯವಿಶ್ವಾಸಿಯೊಬ್ಬನು ಇನ್ನೊಬ್ಬ ಸತ್ಯವಿಶ್ವಾಸಿಯನ್ನು ಪ್ರಮಾದದಿಂದ ಹೊರತು ವಧಿಸುವುದು ಸರಿಯಲ್ಲ ಯಾರಾದರೂ ಪ್ರಮಾದವಶಾತ ಸತ್ಯವಿಶ್ವಾಸಿಯೊಬ್ಬನನ್ನು ವಧಿಸಿಬಿಟ್ಟರೆ ಅದರ ಪ್ರಾಯಶ್ಚಿತವು ಒಬ್ಬ ಸತ್ಯವಿಶ್ವಾಸಿ ವ್ಯಕ್ತಿಯನ್ನು ದಾಸ್ಯದಿಂದ ಮುಕ್ತಗೊಳಿಸುವುದು ಮತ್ತು ಹತ ವಾರೀಸುದಾರರು ಪರಿಹಾರ ಧನವನ್ನು ಕ್ಷಮಿಸದಿದ್ದರೆ ಅದನ್ನು ಅವರಿಗೆ ಕೊಡುವುದು ಆದರೆ ಹತನಾದ ಈ ಮುಸ್ಲಿಮನು ನಿಮ್ಮ ಶತ್ರು ಜನಾಂಗದವನಾಗಿದ್ದರೆ ಅದರ ಪ್ರಾಯಶ್ಚಿತವು ಓರ್ವ ಸತ್ಯವಿಶ್ವಾಸಿ ಗುಲಾಮನನ್ನು ಮುಕ್ತಗೊಳಿಸುವುದು ಅವನು ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡ ಮುಸ್ಲಿಮೇತರ ಜನಾಂಗದ ವ್ಯಕ್ತಿಯಾಗಿದ್ದರೆ ಅವನ ವಾರೀಸುದಾರರಿಗೆ ಪರಿಹಾರಧನ ಕೊಡಲಾಗುವುದು ಮತ್ತು ಒಬ್ಬ ಸತ್ಯವಿಶ್ವಾಸಿ ವ್ಯಕ್ತಿಯನ್ನು ದಾಸ್ಯ ವಿಮೋಚನೆಗೊಳಿಸಬೇಕಾಗುವುದು ಗುಲಾಮನನ್ನು ಪಡೆಯಲಾಗದವನು ನಿರಂತರ ಎರಡು ತಿಂಗಳು ಉಪವಾಸವ್ರತವನ್ನಾಚರಿಸಬೇಕು ಈ ಪಾಪಕ್ಕಾಗಿ ಅಲ್ಲಾಹನೊಡನೆ ಪಶ್ಚಾತ್ತಾಪ ಪಡುವ ಕ್ರಮವಿದು ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ ಒಬ್ಬ ಸತ್ಯವಿಶ್ವಾಸಿಯನ್ನೂ ಉದ್ದೇಶಪೂರ್ವಕವಾಗಿ ವಧಿಸಿದವನಿಗೆ ಅದರ ಪ್ರತಿಫಲ ನರಕವೇ ಆಗಿದ್ದು ಅವನು ಅದರಲ್ಲಿ ಸದಾಕಾಲ ವಾಸಿಸುವನು ಅವನ ಮೇಲೆ ಅಲ್ಲಾಹನ ಕ್ರೋಧ ಮತ್ತು ಶಾಪವಿದೆ ಅಲ್ಲಾಹನು ಅವನಿಗಾಗಿ ಘೋರ ಶಿಕ್ಷೆಯನ್ನು ಸಿದ್ಧಗೊಳಿಸಿಟ್ಟಿರುತ್ತಾನೆ ಓ ಸತ್ಯವಿಶ್ವಾಸಿಗಳೇ ನೀವು ಅಲ್ಲಾಹನ ಮಾರ್ಗದಲ್ಲಿ ಜಿಹಾದಿಗ ನಡೆದಾಗ ಮಿತ್ರ ಮತ್ತು ಶತ್ರುಗಳಲ್ಲಿ ಭೇದವರಿಯಿರಿ ಮತ್ತು ನಿಮ್ಮನ್ನು ಮುಂದಾಗಿ ಅಭಿವಂದಿಸಿದವನಿಗೆ ತಕ್ಷಣ ನೀನು ಸತ್ಯವಿಶ್ವಾಸಿಯಲ್ಲ ಎನ್ನಬೇಡಿರಿ ನೀವು ಐಹಿಕ ಜೀವನ ಸಾಧನಗಳನ್ನು ಬಯಸುವಿರಾದರೆ ಅಲ್ಲಾಹನ ಬಳಿ ನಿಮಗೆ ಬೇಕಾದ ವಿಪುಲ ಸಮರಾರ್ಜಿತ ಸೊತ್ತುಗಳಿವೆ ನೀವು ಸಹ ಹಿಂದೆ ಇದೇ ಅವಸ್ಥೆಯಲ್ಲಿ ಸಿಲುಕಿದ್ದಿರಷ್ಟೇ ಅನಂತರ ಅಲ್ಲಾಹನು ನಿಮಗೆ ಉಪಕಾರ ಮಾಡಿದನು ಆದುದರಿಂದ ಚೆನ್ನಾಗಿ ಪರ್ಯಾಲೋಚಿಸಿರಿ ನೀವು ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹು ಚೆನ್ನಾಗಿ ಬಲ್ಲವನಾಗಿದ್ದಾನೆ ಮುಸ್ಲಿಮರ ಪೈಕಿ ಯಾವ ಕಾರಣವೂ ಇಲ್ಲದೆ ಮನೆಯೊಳಗೆ ಕುಳಿತಿರುವವರು ಅಲ್ಲಾಹನ ಮಾರ್ಗದಲ್ಲಿ ತನುಧನಗಳಿಂದ ಹೋರಾಡುತ್ತಿರುವವರು ಸಮಾನರಾಗಲಾರರು ಕುಳಿತಿರುವವರಿಗಿಂತ ತನುಧನಗಳಿಂದ ಹೋರಾಟ ನಡೆಸುವವರ ಸ್ಥಾನವನ್ನು ಅಲ್ಲಾಹನು ಉನ್ನತಗೊಳಿಸಿರುತ್ತಾನೆ ಅಲ್ಲಾಹು ಪ್ರತಿಯೊಬ್ಬನಿಗೂ ಒಳಿತಿನ ವಾಗ್ದಾನವನ್ನೇ ಮಾಡಿರುವನಾದರೂ ಅವನ ಬಳಿ ಧರ್ಮಯೋಧರ ಸೇವೆಗಳ ಪ್ರತಿಫಲವು ಕುಳಿತಿರುವವರಿಗಿಂತ ಅತಿ ಹೆಚ್ಚಾಗಿರುತ್ತದೆ ಅವರಿಗೆ ಅಲ್ಲಾಹನ ಉನ್ನತ ಸ್ಥಾನಗಳೂ ಕ್ಷಮೆಯೂ ಕೃಪೆಯೂ ಇವೆ ಅಲ್ಲಾಹು ಮಹಾ ಕ್ಷಮಾದಾನಿಯೂ ಕರುಣಾನಿಧಿಯೂ ಆಗಿರುತ್ತಾನೆ ತಮ್ಮ ಮೇಲೆ ತಾವೇ ಅಕ್ರಮವೆಸಗುತ್ತಿದ್ದವರ ಪ್ರಾಣವನ್ನು ದೇವಚರರು ವಶಪಡಿಸಿಕೊಂಡಾಗ ಅವರೊಡನೆ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಎಂದು ಕೇಳಿದರು ಅವರು ನಾವು ಭೂಮಿಯಲ್ಲಿ ಅಶಕ್ತರು ವಿವಶರು ಆಗಿದ್ದೆವು ಎಂದು ಉತ್ತರ ಕೊಟ್ಟರು ಆಗ ದೇವಚರರು ನಿಮಗೆ ವಲಸೆ ಹೋಗಲು ಭೂಮಿಯು ವಿಶಾಲವಿರಲಿಲ್ಲವೇ ಎಂದು ಕೇಳಿದರು ಇಂತಹವರ ವಾಸಸ್ಥಳವು ನರಕವೇ ಆಗಿದೆ ಅದು ಅತ್ಯಂತ ಕೆಟ್ಟ ವಾಸಸ್ಥಾನ ಆದರೆ ನಿಜಕ್ಕೂ ವಿವಶರಾಗಿರುವ ಮತ್ತು ಹೊರಟು ಹೋಗಿಬಿಡಲು ದಾರಿ ಸಾಧನವಿಲ್ಲದ ಪುರುಷರೂ ಸ್ತ್ರೀಯರೂ ಮಕ್ಕಳೂ ಇದಕ್ಕೆ ಹೊರತಾಗಿದ್ದಾರೆ ಅಲ್ಲಾಹು ಅವರನ್ನು ಕ್ಷಮಿಸಿ ಅಲ್ಲಾಹು ಅತ್ಯಂತ ಮನ್ನಿಸುವಾತನು ಕ್ಷಮಾಶೀಲನೂ ಆಗಿರುತ್ತಾನೆ ಅಲ್ಲಾಹನ ಮಾರ್ಗದಲ್ಲಿ ವಲಸೆ ಹೋಗುವವನು ಭೂಮಿಯಲ್ಲಿ ಆಶ್ರಯ ಪಡೆಯಲು ಅನೇಕ ಸ್ಥಳಗಳನ್ನು ಜೀವನ ಸಾಗಿಸಲು ಸಾಕಷ್ಟು ಅವಕಾಶವನ್ನೂ ಕಾಣುವನು ಯಾವನಾದರೂ ತನ್ನ ಮನೆಯಿಂದ ಅಲ್ಲಾಹು ಮತ್ತು ಸಂದೇಶವಾಹಕರ ಕಡೆಗೆ ವಲಸೆ ಹೋಗಲು ಹೊರಟರೆ ಮುಂದೆ ದಾರಿಯಲ್ಲೇ ಅವನಿಗೆ ಮರಣ ಉಂಟಾದರೆ ಅವನ ಪ್ರತಿಫಲ ಅಲ್ಲಾಹನ ಮೇಲೆ ಕಡ್ಡಾಯವಾಗಿಬಿಟ್ಟಿತು ಅಲ್ಲಾಹು ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ ನೀವು ಪ್ರಯಾಣಕ್ಕೆ ಹೊರಟಾಗ ನಮಾಜನ್ನು ಕಸರು ಮಾಡಿಕೊಳ್ಳುವುದರಲ್ಲಿ ಅರ್ಥ ಕಡಿತಗೊಳಿಸಿಕೊಳ್ಳುವುದರಲ್ಲಿ ಅಡ್ಡಿಯಿಲ್ಲ ಮುಖ್ಯವಾಗಿ ಸತ್ಯ ನಿಷೇಧಿಗಳು ನಿಮ್ಮನ್ನು ಸತಾಯಿಸುವರೆಂಬ ಆಶಂಕೆಯುಂಟಾದಾಗ ಏಕೆಂದರೆ ನಿಶ್ಚಯವಾಗಿಯೂ ಅವರು ನಿಮ್ಮೊಂದಿಗೆ ಪ್ರತ್ಯಕ್ಷ ಹಗೆತನ ಸಾಧಿಸಲು ಹೊರಟಿರುತ್ತಾರೆ ಓ ಪೈಗಂಬರರೆ ನೀವು ಮುಸ್ಲಿಮರೊಂದಿಗೆ ಇದ್ದು ಯುದ್ಧಾವಸ್ಥೆಯಲ್ಲಿ ಅವರಿಗೆ ನಮಾಜ್ ಮಾಡಿಸಲು ನಿಂತಾಗ ಅವರಲ್ಲೊಂದು ಗುಂಪು ನಿಮ್ಮ ಸಂಗಡ ಮತ್ತು ತಮ್ಮ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡೇ ಇರಲಿ ಅವರು ಸಾಷ್ಟಾಂಗ ಮಾಡಿದ ಮೇಲೆ ಹಿಂದಕ್ಕೆ ಸರಿದು ಬಿಡಲಿ ಮತ್ತು ಇನ್ನೂ ನಮಾಜು ಮಾಡಿರದ ಇನ್ನೊಂದು ಗುಂಪು ಬಂದು ನಿಮ್ಮ ಸಂಗಡ ನಮಾಜು ಮಾಡಲಿ ಅವರು ಜಾಗರೂಕರಾಗಿಯೂ ಶಸ್ತ್ರಧಾರಿಗಳಾಗಿಯೂ ಇರಲಿ ಏಕೆಂದರೆ ನೀವು ನಿಮ್ಮ ಆಯುಧಗಳಿಂದಲೂ ಸಾಮಾನು ಸಾಮಗ್ರಿಗಳಿಂದಲೂ ಕಿಂಚಿತ್ತಾದರೂ ಅಜಾಗರೂಕರಾದಾಗ ನಿಮ್ಮ ಮೇಲೆ ಹಠಾತ್ತಾಗಿ ಎರಗಿಬಿಡಬೇಕೆಂದು ಸತ್ಯನಿಷೇಧಿಗಳು ಹೊಂಚು ಹಾಕಿಕೊಂಡಿರುತ್ತಾರೆ ಒಂದು ವೇಳೆ ಮಳೆಯ ಕಾರಣದಿಂದ ನಿಮಗೆ ತೊಂದರೆಯಾಗುವುದೆಂದು ಕಂಡರೆ ಅಥವಾ ನೀವು ರೋಗಗ್ರಸ್ತರಾದರೆ ಆಯುಧಗಳನ್ನು ಕೆಳಗಿಡುವುದರಲ್ಲಿ ದೋಷವಿಲ್ಲ ಆಗಲೂ ಜಾಗೃತರಾಗಿರಿ ಅಲ್ಲಾಹು ಸತ್ಯ ನಿಷೇಧಿಗಳಿಗೆ ಅಪಮಾನಕಾರಕ ಶಿಕ್ಷೆಯನ್ನು ಸಿದ್ಧಗೊಳಿಸಿಟ್ಟಿರುತ್ತಾನೆ ನಮಾಜ್ ಮುಗಿಸಿಕೊಂಡ ಬಳಿಕ ನಿಂತು ಕುಳಿತು ಮಲಗಿಯು ಎಲ್ಲ ಅವಸ್ಥೆಗಳಲ್ಲೂ ಅಲ್ಲಾಹನನ್ನು ಸ್ಮರಿಸುತ್ತಲೇ ಇರಿ ಶಾಂತಿಯುಂಟಾದ ಮೇಲೆ ಸಂಪೂರ್ಣ ನಮಾಜನ್ನು ನೆರವೇರಿಸಿರಿ ವಾಸ್ತವದಲ್ಲಿ ನಮಾಜ್ ಸತ್ಯವಿಶ್ವಾಸಿಗಳ ಮೇಲೆ ಸಮಯ ಪಾಲನೆಯೊಂದಿಗೆ ನೆರವೇರಿಸಲು ವಿಧಿಸಲ್ಪಟ್ಟಿರುವ ಕಡ್ಡಾಯ ವಿಧಿಯಾಗಿರುತ್ತದೆ ಈ ಗುಂಪನ್ನು ಬೆನ್ನಟ್ಟುವುದರಲ್ಲಿ ದೌರ್ಬಲ್ಯ ತೋರಬೇಡಿರಿ ನೀವು ಕಷ್ಟಪಡುತ್ತಿರುವಿರಾದರೆ ನಿಮ್ಮಂತೆ ಅವರು ಕಷ್ಟಪಡುತ್ತಿದ್ದಾರೆ ಅವರು ಅಲ್ಲಾಹನಿಂದ ಪ್ರತೀಕ್ಷಿಸದಿರುವುದನ್ನು ನೀವು ಪ್ರತೀಕ್ಷಿಸುತ್ತೀರಿ ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ ಓ ಪೈಗಂಬರರೆ ಅಲ್ಲಾಹು ನಿಮಗೆ ತೋರಿಸಿಕೊಟ್ಟ ಪ್ರಕಾರ ಜನರ ನಡುವೆ ತೀರ್ಪು ನೀಡಲಿಕ್ಕಾಗಿ ನಾವು ನಿಮ್ಮ ಮೇಲೆ ಈ ಗ್ರಂಥವನ್ನು ಸತ್ಯಸಹಿತ ಅವತೀರ್ಣಗೊಳಿಸಿದ್ದೇವೆ ನೀವು ಅಪ್ರಾಮಾಣಿಕರ ಪರವಾಗಿ ವಾದಿಸುವವರಾಗಬೇಡಿರಿ ಪಾಪ ವಿಮೋಚನೆಗಾಗಿ ಅಲ್ಲಾಹನನ್ನು ಪ್ರಾರ್ಥಿಸಿರಿ ಅವನು ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ ಆತ್ಮವಂಚನೆ ಮಾಡುವವರನ್ನು ನೀವು ಸಮರ್ಥಿಸಬೇಡಿರಿ ನಿಶ್ಚಯವಾಗಿಯೂ ವಿಶ್ವಾಸಘಾತಕ ಮತ್ತು ಪಾಪಕರ್ಮಿಗಳಾದವರು ಅಲ್ಲಾಹನಿಗೆ ಮೆಚ್ಚುಗೆಯವರಲ್ಲ ಇವರು ತಮ್ಮ ಚಟುವಟಿಕೆಗಳನ್ನು ಮಾನವರಿಗೆ ತಿಳಿಯದಂತೆ ಅಡಗಿಸಿ ಆದರೆ ಅಲ್ಲಾಹನಿಗೆ ತಿಳಿಯದಂತೆ ಅಡಗಿಸಲಾರರು ಇವರು ರಾತ್ರಿಕಾಲದಲ್ಲಿ ಕಾಲದಲ್ಲಿ ಅವಿತುಕೊಂಡು ಅವನ ಇಚ್ಛೆಗೆ ವಿರುದ್ಧ ಗೂಢಾಲೋಚನೆ ನಡೆಸುತ್ತಿರುವಾಗಲೂ ಆತನು ಇವರ ಸಂಗಡವೇ ಇರುತ್ತಾನೆ ಇವರ ಸಕಲ ಕರ್ಮಗಳನ್ನು ಅಲ್ಲಾಹು ಆವರಿಸಿಕೊಂಡಿರುತ್ತಾನೆ ನಿಜ ನೀವು ಈ ಅಪರಾಧಿಗಳ ಪರವಾಗಿ ಇಹ ಜೀವನದಲ್ಲಂತೂ ವಾದ ಆದರೆ ಪುನರುತ್ಥಾನ ದಿನದಂದು ಇವರಿಗಾಗಿ ಅಲ್ಲಾಹನೊಂದಿಗೆ ವಾದಿಸುವವರು ಯಾರಿದ್ದಾರೆ ಅಲ್ಲಿ ಇವರ ವಕಾಲತ್ತು ವಹಿಸುವವರು ಯಾರು ಯಾವನಾದರೂ ದುಷ್ಕರ್ಮವೆಸಗಿಬಿಟ್ಟರೆ ಅಥವಾ ತನ್ನ ಮೇಲೆ ತಾನೆ ಅಕ್ರಮ ಅಕ್ರಮವೆಸಗಿದರೆ ಮತ್ತು ಆ ಬಳಿಕ ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡಿದರೆ ಅಲ್ಲಾಹು ಕ್ಷಮಾದಾನಿಯೂ ಕರುಣಾನಿಧಿಯೂ ಆಗಿರುವುದನ್ನು ಅವನು ಕಾಣುವನು ಆದರೆ ಯಾರಾದರೂ ಪಾಪಗಳಿಸಿಕೊಂಡರೆ ಅವನ ಈ ಗಳಿಕೆಯು ಅವನಿಗೇ ಕೇಡಾಗುವುದು ಅಲ್ಲಾಹನಿಗೆ ಸಕಲ ವಿಷಯಗಳ ಅರಿವಿದೆ ಅವನು ಮಹಾಯುಕ್ತಿಪೂರ್ಣನಾಗಿರುತ್ತಾನೆ ಇನ್ನಾರಾದರೂ ಅಪರಾಧ ಅಥವಾ ಪಾಪಕಾರ್ಯವೆಸಗಿ ಅದರ ಆರೋಪವನ್ನು ಇನ್ನೊಬ್ಬ ನಿರಪರಾಧಿಯ ಮೇಲೆ ಹೊರಿಸಿದರೆ ಅವನು ಅತಿದೊಡ್ಡ ಸುಳ್ಳಾರೋಪಣೆ ಮತ್ತು ಸುವ್ಯಕ್ತ ಪಾತಕದ ಹೊರೆ ಹೊತ್ತುಕೊಂಡನು ಓ ಪೈಗಂಬರರೆ ಅಲ್ಲಾಹನ ಅನುಗ್ರಹವೂ ಕೃಪೆಯೂ ನಿಮ್ಮ ಮೇಲೆ ಇಲ್ಲದೆ ಇರುತ್ತಿದ್ದರೆ ಅವರಲ್ಲೊಂದು ಪಂಗಡವು ನಿಮ್ಮನ್ನು ಅಪಗ್ರಹಿಕೆಗೆ ಹಚ್ಚಲು ನಿರ್ಧರಿಸಿಯೇ ಬಿಟ್ಟಿತ್ತು ವಸ್ತುತಃ ಅವರು ತಮ್ಮನ್ನೇ ಹೊರತು ಇನ್ನಾರನ್ನೂ ಅಪಗ್ರಹಿಕೆಗೆ ಹಚ್ಚುತ್ತಿರಲಿಲ್ಲ ಅವರು ನಿಮಗೆ ಯಾವ ನಷ್ಟವನ್ನೂ ಮಾಡುವಂತಿರಲಿಲ್ಲ ಅಲ್ಲಾಹನು ನಿಮಗೆ ಗ್ರಂಥ ಹಾಗೂ ಯುಕ್ತಿಯನ್ನು ಅವತೀರ್ಣಗೊಳಿಸಿರುತ್ತಾನೆ ಮತ್ತು ನಿಮಗೆ ತಿಳಿಯದಿದ್ದುದನ್ನು ಕಲಿಸಿರುತ್ತಾನೆ ಅಲ್ಲಾಹನ ಅನುಗ್ರಹ ನಿಮ್ಮ ಮೇಲೆ ಧಾರಾಳವಿದೆ ಜನರಾಡುವ ಹೆಚ್ಚಿನ ಗುಪ್ತಮಾತ್ವಕತೆಗಳಲ್ಲಿ ಯಾವ ಹಿತವೂ ಇರುವುದಿಲ್ಲ ಯಾರಾದರೂ ರಹಸ್ಯ ದಾನ ಧರ್ಮಗಳ ಬೋಧನೆ ನೀಡಿದರೆ ಅಥವಾ ಯಾವುದಾದರೂ ಸತ್ಕಾರ್ಯಕ್ಕೆ ಅಥವಾ ಜನರೊಳಗೆ ಪರಸ್ಪರ ವ್ಯವಹಾರಗಳನ್ನು ಸರಿಪಡಿಸಲಿಕ್ಕಾಗಿ ಪ್ರೇರೇಪಣೆ ನೀಡಿದರೆ ಇದರಲ್ಲಿ ಹಿತವಿದೆ ಯಾವನಾದರೂ ಅಲ್ಲಾಹನ ಸಂಪ್ರೀತಿಯ ಪ್ರಾಪ್ತಿಗಾಗಿ ಹೀಗೆ ಮಾಡಿದರೆ ಅವನಿಗೆ ನಾವು ಹಿರಿದಾದ ಪ್ರತಿಫಲ ನೀಡುವೆವು ಆದರೆ ಸನ್ಮಾರ್ಗವು ವ್ಯಕ್ತವಾದ ಬಳಿಕವೂ ಸಂದೇಶವಾಹಕರ ವಿರುದ್ಧ ಟೊಂಕ ಕಟ್ಟಿಕೊಂಡವನನ್ನು ಸತ್ಯವಿಶ್ವಾಸಿಗಳ ಮಾರ್ಗದ ಹೊರತು ಅನ್ಯ ಮಾರ್ಗಗಳಲ್ಲಿ ನಡೆಯುವವನನ್ನು ಅವನು ತಾನಾಗಿ ತಿರುಗಿಕೊಂಡ ಕಡೆಗೆ ನಾವು ತಿರುಗಿಸಿಬಿಡುವೆವು ಮತ್ತು ಅವನನ್ನು ಅತ್ಯಂತ ನಿಕೃಷ್ಟ ಸ್ಥಾನವಾಗಿರುವ ನರಕಕ್ಕೆ ತಳ್ಳಿಬಿಡುವೆವು ಅಲ್ಲಾಹು ತನ್ನೊಂದಿಗೆ ಇತರರನ್ನು ಭಾಗಿದಾರರನ್ನಾಗಿ ಮಾಡುವುದನ್ನು ಮಾತ್ರ ಎಂದೆಂದಿಗೂ ಕ್ಷಮಿಸುವುದಿಲ್ಲ ಅದರ ಹೊರತು ಅವನು ಕ್ಷಮಿಸಲಿಚ್ಛಿಸುವ ಇತರ ಎಲ್ಲವನ್ನು ಕ್ಷಮಿಸುವನು ಅಲ್ಲಾಹನೊಂದಿಗೆ ಯಾರನ್ನಾದರೂ ಭಾಗೀದಾರರನ್ನಾಗಿ ಮಾಡಿದವನು ಪಥಭ್ರಷ್ಟತೆಯಲ್ಲಿ ಬಹುದೂರ ಸಾಗಿಬಿಟ್ಟನು ಅವರು ಅಲ್ಲಾಹನನ್ನು ಬಿಟ್ಟು ದೇವಿಗಳನ್ನು ಆರಾಧ್ಯರನ್ನಾಗಿ ಮಾಡುತ್ತಾರೆ ಅವರು ಅಲ್ಲಾಹನು ಶಪಿಸಿರುವ ಆ ಬಂಡುಕೋರ ಶೈತಾನನನ್ನು ಆರಾಧ್ಯನನ್ನಾಗಿ ಮಾಡುತ್ತಾರೆ ಅವನು ಅಲ್ಲಾಹನೊಡನೆ ನಾನು ನಿನ್ನ ದಾಸರ ಪೈಕಿ ಒಂದು ನಿಶ್ಚಿತ ಪಾಲನ್ನು ಪಡೆದೇ ತೀರುವೆನು ನಾನು ಅವರನ್ನು ಪಥಭ್ರಷ್ಟಗೊಳಿಸುವೆನು ನಾನು ಅವರನ್ನು ಆಶೆ ಆಕಾಂಕ್ಷೆಗಳಲ್ಲಿ ಸಿಲುಕಿಸಿ ಬಿಡುವೆನು ನಾನು ಅವರಿಗೆ ಅಪ್ಪಣೆ ಕೊಡುವೆನು ಆಗ ಅವರು ನನ್ನ ಅಪ್ಪಣೆಯಂತೆ ಪ್ರಾಣಿಗಳ ಕಿವಿಗಳನ್ನು ಹರಿಯುವರು ನಾನು ಅಪ್ಪಣೆ ಕೊಡುವೆನು ಆಗ ಅವರು ನನ್ನ ಅಪ್ಪಣೆಯಂತೆ ಅಲ್ಲಾಹನ ಸೃಷ್ಟಿಯಲ್ಲಿ ವಿಕೃತಿಯನ್ನುಂಟು ಮಾಡುವರು ಎಂದು ಹೇಳಿದ್ದನು ಅವರು ಆ ಶೈತಾನನ ಅನುಸರಣೆ ಮಾಡುತ್ತಿದ್ದಾರೆ ಅಲ್ಲಾಹನ ಬದಲಿಗೆ ಶೈತಾನನನ್ನು ತನ್ನ ರಕ್ಷಕ ಮಿತ್ರನಾಗಿ ಮಾಡಿಕೊಂಡನು ವ್ಯಕ್ತವಾದ ನಷ್ಟಕ್ಕೆ ಗುರಿಯಾದನು ಅವನು ಇವರಿಗೆ ವಾಗ್ದಾನ ಮಾಡುತ್ತಾನೆ ಮತ್ತು ಇವರಿಗೆ ಭರವಸೆ ಕೊಡುತ್ತಾನೆ ಆದರೆ ಶೈತಾನನ ಎಲ್ಲ ವಾಗ್ದಾನಗಳು ವಂಚನೆಯ ವಿನಃ ಇನ್ನೇನೂ ಅಲ್ಲ ಇವರ ವಾಸಸ್ಥಾನವು ನರಕವಾಗಿದ್ದು ಅದರಿಂದ ರಕ್ಷಣೆ ಹೊಂದುವ ಯಾವ ವಿಧಾನವನ್ನೂ ಇವರು ಕಾಣಲಾರರು ಸತ್ಯವಿಶ್ವಾಸವನ್ನಿರಿಸಿಕೊಂಡು ಸತ್ಕರ್ಮಗಳನ್ನು ಕೈಕೊಂಡವರಿಗೆ ನಾವು ತಳಭಾಗದಲ್ಲಿ ನದಿಗಳು ಹರಿಯುವಂತಹ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಕೊಡುವೆವು ಅವರು ಅಲ್ಲಿ ಸದಾಕಾಲ ವಾಸಿಸುವರು ಇದು ಅಲ್ಲಾಹನ ದಿಟವಾದ ವಾಗ್ದಾನ ಅಲ್ಲಾಹನಿಗಿಂತ ಅಧಿಕ ಸತ್ಯವಂತನು ಇನ್ನಾರಿದ್ದಾನೆ ಕರ್ಮಗಳ ಪರಿಣಾಮವು ನಿಮ್ಮ ಆಶೋತ್ತರಗಳನ್ನಾಗಲಿ ಗ್ರಂಥದವರ ಆಶೋತ್ತರಗಳನ್ನಾಗಲಿ ಹೊಂದಿಕೊಂಡಿರುವುದಿಲ್ಲ ಕೇಡು ಯಾರು ಮಾಡಿದರೂ ಅದರ ಫಲವನ್ನು ಅವನು ಪಡೆದೇ ಮತ್ತು ಅವನು ಅಲ್ಲಾಹನ ಎದುರು ಯಾರನ್ನೂ ತನ್ನ ರಕ್ಷಕ ಮಿತ್ರನಾಗಿಯೂ ಸಹಾಯಕನಾಗಿಯೂ ಹೊಂದಲಾರನು ಪುರುಷನಿರಲಿ ಅಥವಾ ಸ್ತ್ರೀ ಇರಲಿ ಸತ್ಕರ್ಮ ಮಾಡುವವರು ಸತ್ಯವಿಶ್ವಾಸಿಗಳಾಗಿದ್ದರೆ ಇಂತಹವರೇ ಸ್ವರ್ಗದಲ್ಲಿ ಪ್ರವೇಶ ಪಡೆಯುವರು ಇವರ ಹಕ್ಕು ಚ್ಯುತಿಯಾಗಲಾರದು ಅಲ್ಲಾಹನಿಗೆ ಶರಣು ಸುನೀತನಾಗಿ ಏಕನಿಷ್ಠೆಯಿಂದ ಅಲ್ಲಾಹನು ತನ್ನ ಮಿತ್ರನಾಗಿಸಿಕೊಂಡ ಆ ಇಬ್ರಾಹೀಮರ ಸಂಪ್ರದಾಯವನ್ನು ಅನುಸರಿಸುವವನಿಗಿಂತ ಉತ್ತಮವಾದ ಜೀವನ ಪದ್ಧತಿ ಇನ್ನಾರದ್ದಾಗಿರಲು ಸಾಧ್ಯ ಭೂಮಿ ಆಕಾಶಗಳೆಲ್ಲವೂ ಅಲ್ಲಾಹನದು ಅಲ್ಲಾಹು ಸಮಸ್ತ ವಸ್ತುಗಳನ್ನು ಆವರಿಸಿಕೊಂಡಿದ್ದಾನೆ ಜನರು ನಿಮ್ಮೊಡನೆ ಸ್ತ್ರೀಯರ ವಿಷಯದಲ್ಲಿ ಫತುವಾ ಅರ್ಥಾತ್ ಧರ್ಮವಿಧಿ ಕೇಳುತ್ತಾರೆ ಹೇಳಿರಿ ಅಲ್ಲಾಹು ನಿಮಗೆ ಅವರ ವಿಷಯದಲ್ಲಿ ಧರ್ಮವಿಧಿ ನೀಡುತ್ತಾನೆ ಮತ್ತು ಜೊತೆಗೆ ನಿಮಗೆ ಈ ಗ್ರಂಥದಲ್ಲಿ ಮುಂಚಿನಿಂದಲೇ ತಿಳಿಸಿರುವ ಆಜ್ಞೆಗಳನ್ನು ನೆನಪಿಗೆ ತಂದುಕೊಡುತ್ತಾನೆ ಅರ್ಥಾತ್ ನೀವು ನಿಶ್ಚಿತ ಹಕ್ಕನ್ನು ಸಲ್ಲಿಸದ ಹಾಗೂ ನೀವು ವಿವಾಹ ಮಾಡಿಕೊಳ್ಳಲು ಹಿಂಜರಿಯುವ ಅಥವಾ ಅತಿಯಾಸೆಯಿಂದ ನೀವು ಸ್ವತಃ ಅವರೊಂದಿಗೆ ವಿವಾಹ ಮಾಡಲು ಬಯಸುವ ಅನಾಥ ಹೆಣ್ಮಕ್ಕಳ ಬಗೆಗಿರುವ ಆಜ್ಞೆಗಳನ್ನು ಮತ್ತು ದುರ್ಬಲ ಮಕ್ಕಳ ಬಗೆಗಿರುವ ಆಜ್ಞೆಗಳನ್ನು ನೆನಪಿಗೆ ತಂದು ಕೊಡಲಾಗುತ್ತದೆ ಅನಾಥರೊಂದಿಗೆ ನ್ಯಾಯದಿಂದ ವರ್ತಿಸಬೇಕೆಂದು ಅಲ್ಲಾಹು ನಿಮಗೆ ಬೋಧಿಸುತ್ತಾನೆ ನೀವು ಮಾಡುವ ಒಳಿತುಗಳು ಅಲ್ಲಾಹನ ತಿಳುವಳಿಕೆಗೆ ಬಾರದೆ ಇರಲಾರವು ಓರ್ವ ಸ್ತ್ರೀಗೆ ತನ್ನ ಪತಿಯಿಂದ ದುರ್ವರ್ತನೆ ಅಥವಾ ನಿರ್ಲಕ್ಷದ ಭಯವಿದ್ದರೆ ಪತಿ ಮತ್ತು ಪತ್ನಿ ಕೆಲವು ಹಕ್ಕು ಬಾಧ್ಯತೆಗಳ ತಾರತಮ್ಯಗಳೊಂದಿಗೆ ಪರಸ್ಪರ ಸಂಧಾನ ಮಾಡಿಕೊಳ್ಳುವುದರಲ್ಲಿ ದೋಷವಿಲ್ಲ ಹೇಗಿದ್ದರೂ ಸಂಧಾನವೇ ಅತ್ಯುತ್ತಮ ಹೃದಯಗಳು ಸಂಕುಚಿತ ಭಾವದ ಕಡೆಗೆ ಬೇಗನೆ ವಾಲುತ್ತವೆ ಆದರೆ ನೀವು ಸೌಜನ್ಯ ಹಾಗೂ ದೇವಭಯದೊಂದಿಗೆ ವರ್ತಿಸಿದರೆ ಅಲ್ಲಾಹು ನಿಮ್ಮ ಈ ವರ್ತನೆಯ ಬಗ್ಗೆ ಬೋಧರಹಿತನಾಗಿರಲಾರಾ ಎಂಬುದನ್ನು ಖಾತ್ರಿಯಾಗಿ ತಿಳಿದುಕೊಳ್ಳಿರಿ ಪತ್ನಿಯರ ನಡುವೆ ಸರ್ವಸಂಪೂರ್ಣ ನ್ಯಾಯಪಾಲಿಸಲು ನಿಮ್ಮಿಂದ ಸಾಧ್ಯವಾಗದು ನೀವು ಇಚ್ಛಿಸಿದರೂ ಅದು ನಿಮ್ಮಿಂದ ಸಾಧ್ಯವಾಗದು ಆದುದರಿಂದ ಒಬ್ಬ ಪತ್ನಿಯು ಅತ್ತ ಜೋತಾಡಿಕೊಂಡಿರುವಂತೆ ಬಿಟ್ಟು ಇನ್ನೊಬ್ಬಳ ಕಡೆಗೆ ವಾಲಿಬಿಡಬೇಡಿರಿ ದೇವ ಪೂರೈಸಲು ಇಷ್ಟು ಸಾಕು ನೀವು ನಿಮ್ಮ ವರ್ತನೆಯನ್ನು ಸರಿಯಾಗಿಟ್ಟುಕೊಂಡರೆ ಮತ್ತು ಅಲ್ಲಾಹನಿಗೆ ಭಯಪಟ್ಟುಕೊಂಡಿದ್ದರೆ ಅಲ್ಲಾಹು ಕ್ಷಮಿಸುವವನು ಕರುಣಾನಿಧಿಯೂ ಆಗಿರುತ್ತಾನೆ ಆದರೆ ದಂಪತಿಗಳು ಪರಸ್ಪರ ಬೇರ್ಪಟ್ಟೇ ಬಿಟ್ಟರೆ ಅಲ್ಲಾಹು ತನ್ನ ಅಪಾರ ಮಹಿಮೆಯಿಂದ ಒಬ್ಬರನ್ನು ಇನ್ನೊಬ್ಬರಿಂದ ನಿರಪೇಕ್ಷರನ್ನಾಗಿ ಮಾಡಿಬಿಡುವನು ಅಲ್ಲಾಹನ ಆಶ್ರಯವು ಅತಿ ವಿಶಾಲವಾಗಿದೆ ಮತ್ತು ಅವನು ಮಹಾ ಧೀಮಂತನೂ ಆಗಿರುತ್ತಾನೆ ಭೂಮಿ ಆಕಾಶಗಳಲ್ಲಿ ಇರುವುದೆಲ್ಲವೂ ಅಲ್ಲಾಹನ ಸೊತ್ತು ನಾವು ನಿಮಗಿಂತ ಮುಂಚೆ ಗ್ರಂಥ ನೀಡಿದವರಿಗೆ ಕೊಟ್ಟ ಬೋಧನೆಯು ಈಗ ನಿಮಗೆ ಕೊಡುತ್ತಿರುವ ಬೋಧನೆಯು ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ ಎಂಬುದೇ ಆಗಿರುತ್ತದೆ ಆದರೆ ನೀವು ನಿರಾಕರಿಸುತ್ತೀರಾದರೆ ನಿರಾಕರಿಸಿರಿ ಭೂಮಿ ಆಕಾಶಗಳ ಸಕಲ ವಸ್ತುಗಳ ಒಡೆಯನು ಅಲ್ಲಾಹನೇ ಆಗಿರುತ್ತಾನೆ ಮತ್ತು ಅಲ್ಲಾಹನು ನಿರಪೇಕ್ಷನು ಸ್ವಯಂ ಸ್ತುತ್ಯರ್ಹನು ಅಹುದು ಆಕಾಶಗಳಲ್ಲಿರುವ ಮತ್ತು ಭೂಮಿಯಲ್ಲಿರುವ ಸಕಲ ವಸ್ತುಗಳ ಒಡೆಯ ಅಲ್ಲಾಹನೇ ಕಾರ್ಯನಿರ್ವಹಣೆಗೆ ಅವನೇ ಸಾಕು ಆತನಿಚ್ಛಿಸಿದರೆ ನಿಮ್ಮನ್ನು ಸರಿಸಿ ನಿಮ್ಮ ಸ್ಥಾನದಲ್ಲಿ ಇತರರನ್ನು ತರುವನು ಅವನು ಇದಕ್ಕೆ ಸಂಪೂರ್ಣ ಸಾಮರ್ಥ್ಯ ಹೊಂದಿರುತ್ತಾನೆ ಕೇವಲ ಐಹಿಕ ಪ್ರತಿಫಲವನ್ನು ಬಯಸುವಾತನು ಅಲ್ಲಾಹನ ಬಳಿ ಐಹಿಕ ಪ್ರತಿಫಲವೂ ಇದೆ ಪಾರಲೌಕಿಕ ಪ್ರತಿಫಲವೂ ಇದೆ ಎಂಬುದನ್ನು ತಿಳಿದಿರಬೇಕು ಅಲ್ಲಾಹು ಸರ್ವಶ್ರುತನೂ ಸರ್ವ ಆಗಿರುತ್ತಾನೆ ಓ ಸತ್ಯವಿಶ್ವಾಸಿಗಳೇ ನೀವು ನ್ಯಾಯದ ಧ್ವಜವಾಹಕರು ಅಲ್ಲಾಹನಿಗಾಗಿ ಸಾಕ್ಷ್ಯ ಆಗಿರಿ ನಿಮ್ಮ ನ್ಯಾಯ ಮತ್ತು ಸಾಕ್ಷ್ಯವು ಸ್ವತಃ ನಿಮ್ಮ ಅಥವಾ ನಿಮ್ಮ ಮಾತಾಪಿತರ ಮತ್ತು ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ಸರಿಯೇ ಕಕ್ಷಿಯು ಧನಿಕನಿರಲಿ ಅಥವಾ ಬಡವನಿರಲಿ ನಿಮಗಿಂತ ಹೆಚ್ಚಾಗಿ ಅಲ್ಲಾಹನು ಅವರ ಹಿತಚಿಂತಕನಾಗಿರುತ್ತಾನೆ ಆದುದರಿಂದ ನಿಮ್ಮ ಚಿತ್ತಾಸಕ್ತಿಯ ಅನುಸರಣೆಯಲ್ಲಿ ನ್ಯಾಯಪರಿಪಾಲನೆಯಿಂದ ಸರಿಯಬೇಡಿರಿ ನೀವು ಗೂಢಾರ್ಥದ ಮಾತುಗಳನ್ನಾಡಿದರೆ ಅಥವಾ ಸತ್ಯದಿಂದ ನುಣುಚಿಕೊಂಡರೆ ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಕರ್ಮಗಳ ಅರಿವು ಅಲ್ಲಾಹನಿಗಿದೆಯೆಂಬುದನ್ನು ಚೆನ್ನಾಗಿ ತಿಳಿದಿರಲಿ ಓ ಸತ್ಯವಿಶ್ವಾಸಿಗಳೇ ಅಲ್ಲಾಹನ ಮೇಲೆ ಅವನ ಸಂದೇಶವಾಹಕರ ಮೇಲೆ ಅವನು ತನ್ನ ಸಂದೇಶವಾಹಕರಿಗೆ ಅವತೀರ್ಣಗೊಳಿಸಿದ ಗ್ರಂಥದ ಮೇಲೆ ಮತ್ತು ಇದಕ್ಕಿಂತ ಮುಂಚೆ ಅವನು ಅವತೀರ್ಣಗೊಳಿಸಿದ್ದ ಪ್ರತಿಯೊಂದು ಗ್ರಂಥದ ಮೇಲೆ ವಿಶ್ವಾಸವಿಡಿರಿ ಅಲ್ಲಾಹನನ್ನು ಅವನ ದೇವಚರರನ್ನು ಅವನ ಗ್ರಂಥಗಳನ್ನು ಅವನ ಸಂದೇಶವಾಹಕರನ್ನು ಅಂತಿಮ ದಿನವನ್ನು ನಿರಾಕರಿಸಿದವನು ಪಥಭೃೃಷ್ಟನಾಗಿ ಅಲೆದಾಡುತ್ತಾ ಬಹುದೂರ ಹೋಗಿಬಿಟ್ಟನು ಸತ್ಯವಿಶ್ವಾಸವನ್ನು ಸ್ವೀಕರಿಸಿಕೊಂಡ ಬಳಿಕ ನಿರಾಕರಿಸಿ ಪುನಃ ವಿಶ್ವಾಸ ಬಿಟ್ಟು ಪುನಃ ನಿರಾಕರಿಸಿ ತಮ್ಮ ನಿರಾಕರಣೆಯಲ್ಲಿ ಮುಂದೆ ಮುಂದೆ ಸಾಗಿದವರನ್ನು ಅಲ್ಲಾಹು ಎಂದೆಂದಿಗೂ ಕ್ಷಮಿಸಲಾರನು ಮತ್ತು ಅವರಿಗೆ ಸನ್ಮಾರ್ಗದರ್ಶನ ಮಾಡಿಸಲಾರನು ಸತ್ಯವಿಶ್ವಾಸಿಗಳನ್ನು ಬಿಟ್ಟು ಸತ್ಯ ನಿಷೇಧಿಗಳನ್ನು ಮಿತ್ರರನ್ನಾಗಿ ಮಾಡಿಕೊಂಡ ಕಪಟವಿಶ್ವಾಸಿಗಳಿಗೆ ವೇದನಾಯುಕ್ತ ಶಿಕ್ಷೆ ಸಿದ್ಧವಿದೆಯೆಂಬ ಸುವಾರ್ತೆಯನ್ನು ಅರುಹಿಬಿಡಿರಿ ಇವರೇನು ಪ್ರತಿಷ್ಠೆಯನ್ನರಸುತ್ತಾ ಅವರ ಬಳಿಗೆ ಹೋಗುತ್ತಿರುವರೆ ವಸ್ತುತಃ ಪ್ರತಿಷ್ಠೆಯು ಸರ್ವಸಂಪೂರ್ಣವಾಗಿ ಅಲ್ಲಾಹನಿಗೆ ಆಗಿರುತ್ತದೆ ಅಲ್ಲಾಹನ ವಚನಗಳ ವಿರುದ್ಧ ನಿಷೇಧ ಮಾತುಗಳನ್ನಾಡುತ್ತಿರುವುದನ್ನೂ ಅವು ಅಣಕಿಸಲ್ಪಡುತ್ತಿರುವುದನ್ನೂ ನೀವು ಕೇಳಿದಾಗ ಅವರು ಬೇರೆ ಮಾತನ್ನಾರಂಭಿಸುವವರೆಗೂ ಅಲ್ಲಿ ನೀವು ಕುಳಿತುಕೊಳ್ಳಬೇಡಿರಿ ಅನ್ಯಥಾ ನೀವು ಅವರಂತೆಯೇ ಆಗುತ್ತೀರಿ ಎಂದು ಅಲ್ಲಾಹು ನಿಮಗೆ ಈ ಗ್ರಂಥದಲ್ಲಿ ಮೊದಲೇ ಅಪ್ಪಣೆ ಕೊಟ್ಟಿದ್ದಾನೆ ಅಲ್ಲಾಹು ಕಪಟ ವಿಶ್ವಾಸಿಗಳನ್ನೂ ಸತ್ಯ ನಿಷೇಧಿಗಳನ್ನೂ ನರಕದಲ್ಲಿ ಒಟ್ಟುಗೂಡಿಸಲಿರುವನೆಂಬುದನ್ನು ನಿಸ್ಸಂದೇಹವಾಗಿ ತಿಳಿದುಕೊಳ್ಳಿರಿ ಈ ಕಪಟ ವಿಶ್ವಾಸಿಗಳು ನಿಮ್ಮ ವಿಷಯದಲ್ಲಿ ನಿಮ್ಮ ಸ್ಥಿತಿ ಏನಾಗುತ್ತಿದೆ ಎಂಬುದನ್ನು ಕಾದು ನೋಡುತ್ತಿರುತ್ತಾರೆ ಅಲ್ಲಾಹನ ಕಡೆಯಿಂದ ನಿಮಗೆ ವಿಜಯಪ್ರಾಪ್ತಿಯಾದರೆ ಇವರು ನಿಮ್ಮ ಬಳಿಗೆ ಬಂದು ನಾವು ನಿಮ್ಮೊಂದಿಗೆ ಇರಲಿಲ್ಲವೇ ಎನ್ನುವರು ಸತ್ಯ ನಿಷೇಧಿಗಳಿಗೆ ಮೇಲುಗೈಯಾದರೆ ಅವರೊಡನೆ ನಿಮ್ಮ ವಿರುದ್ಧ ಹೋರಾಡಲು ಶಕ್ತರಿದ್ದು ನಾವು ನಿಮ್ಮನ್ನು ಮುಸ್ಲಿಮರಿಂದ ರಕ್ಷಿಸಲಿಲ್ಲವೇ ಎನ್ನುವರು ಆದುದರಿಂದ ನಿಮ್ಮ ಮತ್ತು ಅವರ ಪ್ರಕರಣದ ತೀರ್ಮಾನವನ್ನು ಅಲ್ಲಾಹು ಪುನರುತ್ಥಾನ ದಿನದಂದು ಮಾಡುವನು ಆ ತೀರ್ಮಾನದಲ್ಲಿ ಅಲ್ಲಾಹನು ಸತ್ಯವಿಶ್ವಾಸಿಗಳಿಗೆ ಎದುರಾಗಿ ಸತ್ಯ ವಿಜಯದ ಯಾವ ದಾರಿಯನ್ನೂ ಇರಿಸಿರುವುದೇ ಇಲ್ಲ ಈ ಕಪಟ ಅಲ್ಲಾಹನೊಂದಿಗೆ ವಂಚನೆ ಮಾಡುತ್ತಿದ್ದಾರೆ ವಸ್ತುತಃ ಅಲ್ಲಾಹನೇ ಅವರನ್ನು ವಂಚನೆಯಲ್ಲಿ ಸಿಲುಕಿಸಿಬಿಟ್ಟಿರುತ್ತಾನೆ ಇವರು ನಮಾಜು ಮಾಡಲು ಅರೆ ಮನಸ್ಸಿನಿಂದ ಕೇವಲ ಜನರಿಗೆ ತೋರಿಸಲಿಕಾಗಿ ಏಳುತ್ತಾರೆ ಇವರು ಅಲ್ಲಾಹನನ್ನು ಅತ್ಯಲ್ಪವೇ ಸ್ಮರಿಸುತ್ತಾರೆ ಇವರು ಸತ್ಯ ನಿಷೇಧ ಮತ್ತು ಸತ್ಯವಿಶ್ವಾಸಗಳ ನಡುವೆ ಓಲಾಡುತ್ತಿರುತ್ತಾರೆ ಸಂಪೂರ್ಣವಾಗಿ ಇತ್ತಲೂ ಇಲ್ಲ ಸಂಪೂರ್ಣವಾಗಿ ಅತ್ತಲೂ ಇಲ್ಲ ಅಲ್ಲಾಹನೇ ದಾರಿ ತಪ್ಪಿಸಿದಾತನಿಗೆ ನೀವು ಯಾವ ದಾರಿಯನ್ನೂ ಕಾಣಲಾರಿರಿ ಓ ಸತ್ಯವಿಶ್ವಾಸಿಗಳೇ ನೀವು ಸತ್ಯವಿಶ್ವಾಸಿಗಳನ್ನು ಬಿಟ್ಟು ಸತ್ಯ ನಿಷೇಧಿಗಳನ್ನು ನಿಮ್ಮ ಆಪ್ತ ಮಿತ್ರರನ್ನಾಗಿ ಮಾಡಿಕೊಳ್ಳಬೇಡಿರಿ ನೀವು ನಿಮ್ಮ ವಿರುದ್ಧ ಅಲ್ಲಾಹನಿಗೆ ಸುವ್ಯಕ್ತ ಆಧಾರ ಕೊಟ್ಟು ಬಿಡಬೇಕೆಂದು ಇಚ್ಛಿಸುತ್ತೀರಾ ಕಪಟವಿಶ್ವಾಸಿಗಳು ನರಕದ ಅತ್ಯಂತ ತಳಭಾಗಕ್ಕೆ ಹೋಗುವರೆಂಬುದನ್ನು ಖಾತ್ರಿಯಾಗಿ ತಿಳಿದುಕೊಳ್ಳಿರಿ ಅವರ ಸಹಾಯಕರಾಗಿ ನೀವು ಯಾರನ್ನೂ ಕಾಣಲಾರಿರಿ ಆದರೆ ಅವರ ಪೈಕಿ ಮರಳಿ ತಮ್ಮ ಕರ್ಮವಿಧಾನವನ್ನು ಸರಿಪಡಿಸಿಕೊಂಡು ಅಲ್ಲಾಹನಿಗೆ ನಿಷ್ಠ ತೋರಿ ತಮ್ಮ ಧರ್ಮವನ್ನು ಅಲ್ಲಾಹನಿಗೆ ಮೀಸಲಾಗಿರಿಸಿಕೊಂಡವರು ಸತ್ಯವಿಶ್ವಾಸಿಗಳೊಂದಿಗೆ ಇರುತ್ತಾರೆ ಅಲ್ಲಾಹು ಸತ್ಯವಿಶ್ವಾಸಿಗಳಿಗೆ ಅತ್ಯಂತ ಹಿರಿದಾದ ಪ್ರತಿಫಲ ನೀಡಿಯೇ ತೀರುವನು ನೀವು ಕೃತಜ್ಞದಾಸರಾಗಿದ್ದು ಸತ್ಯವಿಶ್ವಾಸ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಅಲ್ಲಾಹು ನಿಮ್ಮನ್ನು ದಂಡಿಸುವೆ ಅಲ್ಲಾಹು ಮಹಾಗುಣಗ್ರಾಹಿಯೂ ಸರ್ವರ ಸ್ಥಿತಿಗತಿಗಳ ಬಗೆಗೆ ಪೂರ್ಣ ಜ್ಞಾನಿಯೂ ಆಗಿರುತ್ತಾನೆ ಮನುಷ್ಯನು ಅವಾಚ್ಯ ಪದಗಳನ್ನುಚ್ಚರಿಸುವುದನ್ನು ಅಲ್ಲಾಹು ಮೆಚ್ಚುವುದಿಲ್ಲ ಆದರೆ ಮರ್ದಿತನು ಇದಕ್ಕೆ ಹೊರತಾಗಿದ್ದಾನೆ ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ ಆದರೂ ನೀವು ಬಹಿರಂಗವಾಗಿಯೂ ರಹಸ್ಯವಾಗಿಯೂ ಒಳಿತನ್ನೆ ಮಾಡುತ್ತಲಿದ್ದರೆ ಅಥವಾ ಕನಿಷ್ಠ ಪಕ್ಷ ಕೆಡುಕನ್ನು ಮನ್ನಿಸಿದರೆ ನಿಶ್ಚಯವಾಗಿಯೂ ಅಲ್ಲಾಹು ಕ್ಷಮಾಶೀಲನಾಗಿರುತ್ತಾನೆ ವಸ್ತುತಃ ಶಿಕ್ಷೆ ಕೊಡಲಿಕ್ಕೂ ಸರ್ವಸಮರ್ಥನಾಗಿರುತ್ತಾನೆ ಅಲ್ಲಾಹು ಹಾಗೂ ಅವನ ಸಂದೇಶವಾಹಕರನ್ನು ನಿಷೇಧಿಸುವವರು ಅಲ್ಲಾಹು ಹಾಗೂ ಅವನ ಸಂದೇಶವಾಹಕರ ನಡುವೆ ತಾರತಮ್ಯ ಮಾಡಬೇಕೆಂದು ಬಯಸುವವರು ನಾವು ಕೆಲವರನ್ನು ಸ್ವೀಕರಿಸುವೆವು ಇನ್ನು ಕೆಲವರನ್ನು ನಿಷೇಧಿಸುವೆವು ಎನ್ನುತ್ತಾ ಸತ್ಯ ನಿಷೇಧ ಮತ್ತು ಸತ್ಯವಿಶ್ವಾಸದ ಮಧ್ಯೆ ಒಂದು ನಡುಮಾರ್ಗವನ್ನು ಸ್ವೀಕರಿಸುವ ಇಚ್ಛೆಯುಳ್ಳವರು ನೈಜ ಸತ್ಯ ನಿಷೇಧಿಗಳಾಗಿದ್ದಾರೆ ಇಂತಹ ಸತ್ಯ ನಿಷೇಧಿಗಳಿಗೆ ನಾವು ಅಪಮಾನಕಾರಕ ಶಿಕ್ಷೆ ಸಿದ್ಧಪಡಿಸಿಟ್ಟಿರುತ್ತೇವೆ ಇದಕ್ಕೆ ವ್ಯತಿರಿಕ್ತವಾಗಿ ಅಲ್ಲಾಹು ಮತ್ತು ಅವನ ಸಮಗ್ರ ಸಂದೇಶವಾಹಕರನ್ನು ನಂಬಿ ಅವರ ನಡುವೆ ತಾರತಮ್ಯ ಇರಿಸದೇ ಇರುವವರಿಗೆ ನಾವು ಖಂಡಿತವಾಗಿಯೂ ಅವರ ಪ್ರತಿಫಲವನ್ನು ನೀಡುವೆವು ಅಲ್ಲಾಹು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಬಾನಲೋಕದಿಂದ ನೀವೊಂದು ಲಿಖಿತವನ್ನು ಇಳಿಸಿಕೊಡಬೇಕೆಂದು ಇಂದು ಈ ಗ್ರಂಥದವರು ನಿಮ್ಮೊಂದಿಗೆ ಅಪೇಕ್ಷಿಸುತ್ತಿರುವರೆಂದಾದರೆ ಇವರು ಇದಕ್ಕಿಂತಲೂ ಹಿರಿದಾದ ಪಾತಕಪರ ಬೇಡಿಕೆಗಳನ್ನು ಈ ಹಿಂದೆ ಮೂಸಾರೊಂದಿಗೆ ಮಾಡಿರುತ್ತಾರೆ ಇವರು ಅವರೊಡನೆ ನಮಗೆ ಅಲ್ಲಾಹನನ್ನು ಪ್ರತ್ಯಕ್ಷ ತೋರಿಸು ಎಂದಿದ್ದರು ಈ ಉದ್ದಟತನದ ಕಾರಣದಿಂದಲೇ ಅವರ ಮೇಲೆ ಹಠಾತ್ತನೆ ಸಿಡಿಲರಗಿತು ಅವರು ಸುಸ್ಪಷ್ಟ ನಿದರ್ಶನಗಳನ್ನು ಕಂಡಿದ್ದರೂ ಆ ಕರುವನ್ನು ತಮ್ಮ ಆರಾಧ್ಯವನ್ನಾಗಿ ಮಾಡಿಕೊಂಡರು ಇಷ್ಟಾಗಿಯು ನಾವು ಅವರನ್ನು ಮನ್ನಿಸಿದೆವು ನಾವು ಮೂಸಾರಿಗೆ ಸುವ್ಯಕ್ತ ಆದೇಶ ನೀಡಿದೆವು ಅವರ ಮೇಲೆ ಪರ್ವತವನ್ನು ಎತ್ತಿಹಿಡಿದು ಅವರಿಂದ ಆದೇಶವನ್ನು ಪಾಲಿಸುವ ಕರಾರನ್ನು ಪಡೆದವು ದ್ವಾರದೊಳಗೆ ಸಾಷ್ಟಾಂಗ ಬೆರಗುತ್ತಾ ಪ್ರವೇಶಿಸಬೇಕೆಂದು ನಾವು ಅವರಿಗೆ ಅಪ್ಪಣೆ ಕೊಟ್ಟೆವು ಸಬುತ್ತಿನ ನಿಯಮವನ್ನು ಮುರಿಯಬೇಡಿರೆಂದು ನಾವು ಅವರಿಗೆ ಹೇಳಿದೆವು ಮತ್ತು ಈ ಬಗ್ಗೆ ಅವರಿಂದ ಬಲವಾದ ಕರಾರನ್ನು ಪಡೆದೆವು ಕೊನೆಗೆ ಅವರು ಕರಾರನ್ನು ಮುರಿದರು ಅಲ್ಲಾಹನ ನಿದರ್ಶನಗಳನ್ನು ಸುಳ್ಳಾಗಿಸಿದರು ಅನೇಕ ಪ್ರವಾದಿಗಳನ್ನು ಅನ್ಯಾಯವಾಗಿ ವಧಿಸಿದರು ನಮ್ಮ ಹೃದಯಗಳು ಕವಚಗಳೊಳಗೆ ಭದ್ರವಾಗಿವೆ ಎಂದು ಹೇಳಿಬಿಟ್ಟರು ವಾಸ್ತವದಲ್ಲಿ ಅವರ ಈ ಮಿಥ್ಯ ಆರಾಧನೆಯ ಕಾರಣದಿಂದ ಅಲ್ಲಾಹನೂ ಅವರ ಹೃದಯಗಳಿಗೆ ಮುದ್ರೆಯೊತ್ತಿಬಿಟ್ಟನು ಆದುದರಿಂದ ಅವರು ಅತ್ಯಲ್ಪವೇ ವಿಶ್ವಾಸವಿಧಿಸುತ್ತಾರೆ ಅವರು ತಮ್ಮ ನಿಷೇಧ ನೀತಿಯಲ್ಲಿ ಮುಂದುವರಿಯುತ್ತಾ ಮರಿಯಮಳ ಮೇಲೆ ಉಗ್ರ ಸುಳ್ಳಾರೋಪವನ್ನು ಹೊರಿಸಿಬಿಟ್ಟರು ಮತ್ತು ನಾವು ಅಲ್ಲಾಹನ ಸಂದೇಶವಾಹಕರಾದ ಮರಿಯಮರ ಪುತ್ರ ಈಸಾ ಮಸೀಹರನ್ನು ವಧಿಸಿದೆವೆಂದು ಅವರು ಹೇಳಿದರು ವಸ್ತುತಃ ಅವರು ಈಸಾರನ್ನು ವಧಿಸಲೂ ಇಲ್ಲ ಶಿಲುಬೆಗೇರಿಸಲೂ ಇಲ್ಲ ನಿಜವಾಗಿ ಆ ಪ್ರಕರಣವು ಅವರಿಗೆ ಅಸ್ಪಷ್ಟಗೊಳಿಸಲ್ಪಟ್ಟಿತು ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ತೋರಿದವರು ವಾಸ್ತವದಲ್ಲಿ ಸಂಶಯ ಅವರಿಗೆ ಈ ಪ್ರಕರಣದ ಅರಿವೇನೂ ಇಲ್ಲ ಕೇವಲ ಗುಮಾನಿಯನ್ನೇ ಅನುಸರಿಸಲಾಗುತ್ತಿದೆ ಅವರು ಮಸೀಹರನ್ನು ಖಂಡಿತವಾಗಿಯೂ ವದಿಸಲಿಲ್ಲ. ನಿಜವಾಗಿ ಅಲ್ಲಾಹನು ಅವರನ್ನು ತನ್ನ ಕಡೆಗೆ ಎತ್ತಿಕೊಂಡನು ಅಲ್ಲಾಹು ಮಹಾಪ್ರತಾಪಶಾಲಿಯು ಯುಕ್ತಿಪೂರ್ಣನೂ ಆಗಿರುತ್ತಾನೆ ಗ್ರಂಥದವರಲ್ಲಿ ಯಾವನೂ ಅವರ ಮರಣಕ್ಕಿಂತ ಮುಂಚೆ ಅವರ ಮೇಲೆ ವಿಶ್ವಾಸ ಪುನರುತ್ಥಾನ ದಿನದಂದು ಅವರು ಗ್ರಂಥದವರ ವಿರುದ್ಧ ಸಾಕ್ಷಿ ಹೇಳುವರು ಹೀಗೆ ಈ ಯಹೂದಿಯರ ಈ ಅಕ್ರಮ ವರ್ತನೆಗಳ ಕಾರಣದಿಂದ ಮತ್ತು ಇವರು ಜನರನ್ನು ಅಲ್ಲಾಹನ ಮಾರ್ಗದಿಂದ ಹೆಚ್ಚು ಹೆಚ್ಚಾಗಿ ತಡೆಯುತ್ತಲೂ ಇದ್ದುದರಿಂದ ಇವರಿಗೆ ನಿಷಿದ್ಧಗೊಳಿಸಿದ್ದ ಬಡ್ಡಿಯನ್ನು ಪಡೆಯುತ್ತಲು ಜನರ ಸಂಪತ್ತನ್ನು ಅನುಚಿತ ರೀತಿಯಿಂದ ಕಬಳಿಸುತ್ತಲೂ ಇದ್ದ ಕಾರಣದಿಂದ ನಾವು ಇವರಿಗೆ ಹಿಂದೆ ಧರ್ಮಸಮ್ಮತಗೊಳಿಸಿದ್ದ ಅನೇಕ ಶುದ್ಧ ವಸ್ತುಗಳನ್ನು ನಿಷಿದ್ಧ ಎಂದು ವಿಧಿಸಿಬಿಟ್ಟೆವು ಮತ್ತು ಇವರಲ್ಲಿ ಸತ್ಯನಿಷೇಧಿ ಆಗಿರುವವರಿಗಾಗಿ ನಾವು ವೇದನಾಯುಕ್ತ ಯಾತನೆಯನ್ನು ಸಿದ್ಧಗೊಳಿಸಿಬಿಟ್ಟಿರುತ್ತೇವೆ ಆದರೆ ಇವರಲ್ಲಿ ಪರಿಪಕ್ವ ಜ್ಞಾನವುಳ್ಳವರು ಮತ್ತು ಸತ್ಯವಿಶ್ವಾಸವುಳ್ಳವರೆಲ್ಲರೂ ಓ ಪೈಗಂಬರರೆ ನಿಮ್ಮ ಮೇಲೆ ಅವತೀರ್ಣಗೊಳಿಸಲ್ಪಟ್ಟ ಹಾಗೂ ನಿಮಗಿಂತ ಮೊದಲು ಅವತೀರ್ಣಗೊಳಿಸಲ್ಪಟ್ಟ ಶಿಕ್ಷಣದ ಮೇಲೆ ವಿಶ್ವಾಸವಿಧಿಸುತ್ತಾರೆ ಈ ರೀತಿ ವಿಶ್ವಾಸವಿಧಿಸುವವರಿಗೆ ನಮಾಜ್ ಹಾಗೂ ಜಕಾತ್ಗಳನ್ನು ಪಾಲಿಸುವವರಿಗೆ ಮತ್ತು ಅಲ್ಲಾಹು ಹಾಗೂ ಅಂತಿಮ ದಿವಸದ ಮೇಲೆ ನಿಜವಾದ ವಿಶ್ವಾಸವಿಧಿಸುವವರಿಗೆ ನಾವು ಖಂಡಿತವಾಗಿಯೂ ಅತ್ಯುನ್ನತ ಪ್ರತಿಫಲ ನೀಡುವೆವು ಓ ಪೈಗಂಬರರೆ ನಾವು ನೂಹ್ ಮತ್ತು ಅನಂತರದ ಪ್ರವಾದಿಗಳ ಕಡೆಗೆ ದಿವ್ಯವಾಣಿ ಕಳುಹಿಸಿದಂತೆಯೇ ನಿಮ್ಮ ಕಡೆಗೂ ದಿವ್ಯವಾಣಿ ಕಳುಹಿಸಿರುತ್ತೇವೆ ನಾವು ಇಬ್ರಾಹಿಂ ಇಸ್ಮಾಯಿಲ್ ಇಸ್ಹಾಕ್ ಯಾಕೂಬ್ ಮತ್ತು ಯಾಕೂಬರ ಸಂತತಿ ಈಸಾ ಅಯ್ಯೂಬ್ ಯೂನುಸ್ ಹಾರೂನ್ ಮತ್ತು ಸುಲೈಮಾನರ ಕಡೆಗೂ ದಿವ್ಯವಾಣಿ ಕಳುಹಿಸಿದೆವು ನಾವು ದಾವುದರಿಗೆ ಜಬೂರು ನೀಡಿದೆವು ನಾವು ಇದಕ್ಕಿಂತ ಮುಂಚೆ ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದ ಸಂದೇಶವಾಹಕರ ಮೇಲೂ ನಿಮ್ಮ ಮುಂದೆ ಪ್ರಸ್ತಾಪಿಸದೇ ಇದ್ದ ಸಂದೇಶವಾಹಕರ ಮೇಲೂ ದಿವ್ಯವಾಣಿ ಇಳಿಸಿದೆವು ಅಲ್ಲಾಹು ಮೂಸಾರೊಡನೆ ಮಾತನಾಡುವ ರೀತಿಯಲ್ಲೇ ಮಾತನಾಡಿದನು ಅವನು ಈ ಸಂದೇಶವಾಹಕರೆಲ್ಲರನ್ನೂ ನಿಯೋಗಿಸಿದ ಬಳಿಕ ಜನರ ಬಳಿ ಅಲ್ಲಾಹನಿಗೆದುರು ವಾದ ಅವರನ್ನು ಸುವಾರ್ತೆ ಮತ್ತು ಎಚ್ಚರಿಕೆ ನೀಡುವವರನ್ನಾಗಿ ಮಾಡಿ ಕಳುಹಿಸಿದ್ದನು ಅಲ್ಲಾಹು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ ಆದರೆ ಜನರು ಒಪ್ಪದಿದ್ದರೆ ಒಪ್ಪದಿರಲಿ ಓ ಪೈಗಂಬರರೆ ಅವನು ನಿಮ್ಮ ಮೇಲೆ ಅವತೀರ್ಣಗೊಳಿಸಿರುವುದನ್ನೆಲ್ಲ ತನ್ನ ಜ್ಞಾನದಿಂದ ಅವತೀರ್ಣಗೊಳಿಸಿರುತ್ತಾನೆಂದು ಅಲ್ಲಾಹು ಸಾಕ್ಷಿ ಹೇಳುತ್ತಾನೆ ಅಲ್ಲಾಹನ ಸಾಕ್ಷ್ಯವು ಧಾರಾಳ ಸಾಕಿದ್ದರೂ ಇದಕ್ಕೆ ದೇವಚರರೂ ಸಾಕ್ಷಿಗಳಾಗಿದ್ದಾರೆ ಇದನ್ನು ಮಾನ್ಯ ಮಾಡಲು ಸ್ವತಃ ನಿರಾಕರಿಸುವವರು ಮತ್ತು ಇತರರನ್ನು ದೇವಮಾರ್ಗದಿಂದ ತಡೆಯುವವರು ಪಥಭ್ರಷ್ಟತೆಯಲ್ಲಿ ಸತ್ಯದಿಂದ ಬಹುದೂರ ಸಾಗಿರುತ್ತಾರೆ ಹೀಗೆ ಸತ್ಯ ನಿಷೇಧ ಹಾಗೂ ವಿದ್ರೋಹ ಮಾರ್ಗವನ್ನು ಸ್ವೀಕರಿಸಿಕೊಂಡು ಅಕ್ರಮ ಅತ್ಯಾಚಾರಕ್ಕಿಳಿದವರನ್ನು ಅಲ್ಲಾಹು ಎಂದಿಗೂ ಕ್ಷಮಿಸಲಾರನು ಮತ್ತು ಅವರಿಗೆ ನರಕದ ವಿನಃ ಬೇರಾವ ಮಾರ್ಗವನ್ನೂ ತೋರಿಸಲಾರನು ಅವರು ಅದರಲ್ಲೇ ಸದಾಕಾಲ ವಾಸಿಸುವರು ಅಲ್ಲಾಹನಿಗೆ ಇದೇನೂ ಕಷ್ಟಕಾರ್ಯವಲ್ಲ ಓ ಜನರೇ ಈ ಸಂದೇಶವಾಹಕರು ನಿಮ್ಮ ಬಳಿಗೆ ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ ಸತ್ಯವನ್ನು ತಂದಿದ್ದಾರೆ ವಿಶ್ವಾಸವಿರಿಸಿರಿ ಅದು ನಿಮಗೇ ಒಳಿತು ನೀವು ನಿರಾಕರಿಸುತ್ತೀರಂದಾದರೆ ಭೂಮಿ ಆಕಾಶಗಳಲ್ಲಿ ಇರುವುದೆಲ್ಲವೂ ಅಲ್ಲಾಹನದ್ದು ಎಂಬುದನ್ನು ತಿಳಿದುಕೊಳ್ಳಿರಿ ಮತ್ತು ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ ಓ ಗ್ರಂಥದವರೇ ನಿಮ್ಮ ಧರ್ಮದಲ್ಲಿ ನೀವು ಹದಮೀರಬೇಡಿರಿ ಸತ್ಯದ ಹೊರತು ಇನ್ನೇನನ್ನು ಅಲ್ಲಾಹನ ಮೇಲೆ ಹೊರಿಸಬೇಡಿರಿ ಮರ್ಯಮರ ಪುತ್ರ ಈಸಾ ಮಸೀಹರು ಅಲ್ಲಾಹನ ಸಂದೇಶವಾಹಕರಾಗಿದ್ದರೆ ವಿನಃ ಇನ್ನೇನೂ ಆಗಿರಲಿಲ್ಲ ಅವರು ಅಲ್ಲಾಹನು ಮರ್ಯಮರ ಕಳುಹಿಸಿದ ಒಂದು ಆಜ್ಞೆ ಮತ್ತು ಅಲ್ಲಾಹನ ಕಡೆಯಿಂದ ಮರ್ಯಮರ ಗರ್ಭಾಶಯದಲ್ಲಿ ಶಿಶುವಿನ ರೂಪಧಾರಣ ಮಾಡಿದ ಒಂದು ಆತ್ಮವಾಗಿದ್ದರು ಆದುದರಿಂದ ಅಲ್ಲಾಹು ಮತ್ತು ಸಂದೇಶವಾಹಕರ ಮೇಲೆ ವಿಶ್ವಾಸವಿಡಿರಿ ಮೂವರಿದ್ದಾರೆ ಎನ್ನಬೇಡಿರಿ ಇದನ್ನು ತೊರೆಯಿರಿ ಇದು ನಿಮಗೇ ಉತ್ತಮ ಅಲ್ಲಾಹನಂತೂ ಏಕಮಾತ್ರ ಆರಾಧ್ಯನಾಗಿರುವನು ಅವನಿಗೊಬ್ಬ ಪುತ್ರನಿದ್ದಾನೆ ಎನ್ನಲು ಅವನು ಅದರಿಂದ ಪರಿಶುದ್ಧನಾಗಿರುತ್ತಾನೆ ಭೂಮಿ ಆಕಾಶಗಳ ಸಕಲ ವಸ್ತುಗಳು ಅವನ ಸೊತ್ತು ಮತ್ತು ಅವುಗಳ ಸಂರಕ್ಷಣೆಗೆ ಅಲ್ಲಾಹನೇ ಸಾಕು ತಾನು ಅಲ್ಲಾಹನ ದಾಸನಾಗಿರುವ ಬಗೆಗೆ ಮಸೀಹರು ಎಂದೆಂದೂ ಸಂಕೋಚ ಅತ್ಯಂತ ನಿಕಟವರ್ತಿ ದೇವಚರರು ಈ ಬಗ್ಗೆ ಸಂಕೋಚ ಯಾವನಾದರೂ ಅಲ್ಲಾಹನ ದಾಸ್ಯದ ಬಗ್ಗೆ ಸಂಕೋಚಪಟ್ಟರೆ ಮತ್ತು ಅಹಂಭಾವ ತೋರಿದರೆ ಅಲ್ಲಾಹು ಎಲ್ಲರನ್ನೂ ಸುತ್ತುವರಿದು ತನ್ನ ಮುಂದೆ ಹಾಜರುಪಡಿಸುವ ಅದೊಂದು ಕಾಲ ಬರಲಿದೆ ಆಗ ವಿಶ್ವಾಸವಿಟ್ಟು ಸತ್ಕರ್ಮ ವಿಧಾನ ಕೈಕೊಂಡವರು ತಮ್ಮ ಪ್ರತಿಫಲವನ್ನು ಸರ್ವಸಂಪೂರ್ಣ ಪಡೆಯುವರು ಮಾತ್ರವಲ್ಲದೆ ಅಲ್ಲಾಹು ಅವರಿಗೆ ತನ್ನ ಅನುಗ್ರಹದಿಂದ ಇನ್ನಷ್ಟು ಹೆಚ್ಚು ಪುರಸ್ಕಾರವನ್ನು ದಯಪಾಲಿಸುವನು ದ್ಯ ಆರಾಧನೆಗೆ ಸಂಕೋಚಪಟ್ಟವರಿಗೆ ಹಾಗೂ ಭಾವ ತೋರಿಸಿದವರಿಗೆ ಅಲ್ಲಾಹು ವೇದನಾಯುಕ್ತ ಯಾತನೆ ಕೊಡುವನು ಅವರು ಅಲ್ಲಾಹನ ಹೊರತು ಇತರ ಯಾರೆಲ್ಲರ ರಕ್ಷಣೆ ಮತ್ತು ಸಹಾಯಗಳ ಮೇಲೆ ಭರವಸೆಯನ್ನಿಡುತ್ತಾರೋ ಅವರ ಪೈಕಿ ಯಾರನ್ನೂ ಅಲ್ಲಿ ಕಾಣಲಾರರು ಓ ಜನರೇ ನಿಮ್ಮ ಪಾಲಕ ಪ್ರಭುವಿನ ನಿಮ್ಮ ಬಳಿಗೆ ಸುವ್ಯಕ್ತ ಪ್ರಮಾಣವೂ ಬಂದುಬಿಟ್ಟಿದೆ ನಾವು ನಿಮಗೆ ಸ್ಪಷ್ಟವಾಗಿ ದಾರಿ ತೋರಿಸಿಕೊಡುವಂತಹ ಜ್ಯೋತಿಯನ್ನು ಕಳುಹಿಸಿದ್ದೇವೆ ಇನ್ನು ಯಾರು ಅಲ್ಲಾಹನ ಮಾತನ್ನು ಕೇಳಿ ನಡೆಯುವರೋ ಮತ್ತು ಅವನ ಅಭಯವನ್ನರಿಸುವರೋ ಅವರನ್ನು ಅಲ್ಲಾಹು ತನ್ನ ಕೃಪೆ ಹಾಗೂ ತನ್ನ ಅನುಗ್ರಹಗಳ ಆಶ್ರಯದಲ್ಲಿ ತೆಗೆದುಕೊಳ್ಳುವನು ಮತ್ತು ತನ್ನ ಕಡೆಗೆ ಬರುವ ನೇರ ಮಾರ್ಗವನ್ನು ತೋರಿಸಿಕೊಡುವನು ಓ ಪೈಗಂಬರರೆ ಜನರು ನಿಮ್ಮೊಡನೆ ಕಲಾಲದ ಕುರಿತು ಧರ್ಮವಿಧಿ ಕೇಳುತ್ತಾರೆ ಹೇಳಿರಿ ಅಲ್ಲಾಹು ನಿಮಗೆ ಹೀಗೆ ಧರ್ಮವಿಧಿ ಕೊಡುತ್ತಾನೆ ಯಾರಾದರೂ ಸಂತತಿಹೀನಾಗಿ ಮೃತಪಟ್ಟರೆ ಮತ್ತು ಅವನಿಗೆ ಒಬ್ಬಳೇ ಸಹೋದರಿ ಇದ್ದರೆ ಅವಳು ಅವನು ಬಿಟ್ಟು ಹೋಗುವ ಸೊತ್ತಿನಿಂದ ಅರ್ಧಾಂಶ ಪಡೆಯುವಳು ಮತ್ತು ಸಹೋದರಿಯು ಸಂತತಿ ಸಂತತಿವಿಹೀನಲಾಗಿ ಮೃತಳಾದರೆ ಸಹೋದರನು ಅವಳ ವಾರೀಸುದಾರನಾಗುವನು ಮೃತನ ವಾರೀಸುದಾರರಾಗಿ ಇಬ್ಬರು ಸಹೋದರಿಯರಿದ್ದರೆ ಅವರು ಸೊತ್ತಿನ ಮೂರರಲ್ಲೆರಡಂಶದ ಹಕ್ಕುದಾರರಾಗುವರು ಅನೇಕ ಮಂದಿ ಸಹೋದರ ಸಹೋದರಿಯರಿದ್ದರೆ ಸ್ತ್ರೀಯರಿಗೆ ಒಂದು ಮತ್ತು ಪುರುಷರಿಗೆ ಇಮ್ಮಡಿ ಪಾಲು ಸಿಗುವುದು ನೀವು ದಾರಿ ಅಲೆಯದಂತೆ ಅಲ್ಲಾಹು ನಿಮಗಾಗಿ ಆದೇಶಗಳನ್ನು ವಿಶದೀಕರಿಸುತ್ತಾನೆ ಅಲ್ಲಾಹು ಪ್ರತಿಯೊಂದು ವಸ್ತುವಿನ ಜ್ಞಾನವುಳ್ಳವನಾಗಿರುತ್ತಾನೆ